ಆ ುಗೋಯಂ ಸಕದ ಕುಶಲ ಪಾತ್ರ ಬ್ರಹ್ಮಪುತ್ರ ನಮ್ಮ ಹಿಂದಿನ ತರಗತಿಗಳಲ್ಲಿ ಭಕ್ತಿಯ ಸಾಧನೆಗಳನ್ನು ವಿಚಾರ ಮಾಡ್ತಾ ಮಾಡ್ತಾ ಸಾಧು ಸಂಘ ಎಷ್ಟು ಮುಖ್ಯ ಅನ್ನೋದನ್ನು ವಿವರಿಸುತ್ತಾ ಅದರ ಕೊನೆಯ ಹಂತಕ್ಕೆ ಇವತ್ತು ಬಂದಿದೆ ಅದನ್ನೇ ನಲವತ್ತ ಸೂತ್ರದಲ್ಲಿ यह सूत्रद प्रणयताद महर्षि इन्टिया तदव सा तदेव साध्यता अर्थ ऐन अदे साध साधर अनेक स्वारस्ये सूत्र ಸಾಮಾನ್ಯವಾಗಿ ಈ ಸೂತ್ರದ ವ್ಯಾಖ್ಯಾನ ಮಾಡುವಾಗ ಎಷ್ಟೊಂದು ಜನ ಕೆಲವೊಂದು ಅಂಶಗಳನ್ನ ಬಿಟ್ಟು ಬಿಡುವಂತಹ ಸಾಧ್ಯತೆ ಇದೆ ಹಾಗೆಯೇ ಕೆಲವುದನ್ನ ಬಿಟ್ಟು ಬಿಟ್ಟಿದ್ದಾರೆ ಕೂಡ ಸಾಕಷ್ಟು ಗ್ರಂಥಗಳ ವ್ಯಾಖ್ಯಾನ ನೀವು ನೋಡಿದಾಗ ಈ ನಾರದ ಭಕ್ತಿ ಸೂತ್ರದ ಗ್ರಂಥದ ವ್ಯಾಖ್ಯಾನ ನೋಡಿದಾಗ ನಿಮಗೆ ಈ ಸೂತ್ರದಲ್ಲಿರುವಂತಹ ಒಂದೆರಡು ರಹಸ್ಯ ಅಥವಾ ಒಂದೆರಡು ಏನಿದೆಯೋ ಆ ಒಂದು ಸ್ವಾರಸ್ಯ ಅದು ಗೋಚರವಾಗುವುದು ಕೆಲವೊಂದು ಕಡೆ ಕೆಲವೊಂದು ಅಂಶವನ್ನ ಎತ್ತಿ ಹಿಡಿದಿದ್ದಾರೆ ಅದು ಸರಿ ಈಗ ಇಲ್ಲಿ ಎರಡು ಸರಿ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಅದೇ ಸಾಧಿಸಿಕೊಳ್ಳಬೇಕು ಅದೇ ಸಾಧಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಒಂದು ಅದು ಅಂದರೆ ಏನು ಇದು ಕೆಲವು ವ್ಯಾಖ್ಯಾನಕಾರರು ಇದನ್ನು ಹಿಂದೆ ಹೇಳಿದಂತಹ ಯಾವುದು ಮೂವತ್ತೈದನೇ ಸೂತ್ರದಲ್ಲಿರ್ತಕ್ಕಂತಹ ಅದನ್ನು ವಿಷಯತ್ಯಾಗದಿಂದಲೂ ಸಂಗತ್ಯಾಗದಿಂದಲೂ ಪಡೆಯಬಹುದು ಅವ್ಯಾವೃತ್ತ ಭಜನೆಯಿಂದಲೂ ಪಡೆಯಬಹುದು ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅಂದರೆ ಭಗವದ್ಗುಣ ಶ್ರವಣ ಕೀರ್ತನೆ ಇದನ್ನು ಮಾಡ್ತಾ ಮಾಡ್ತಾನು ಗಳಿಸಿಕೊಳ್ಳಬಹುದು ಇವೆಲ್ಲ ಸೂತ್ರವನ್ನು ನೋಡಬೇಕು ಹಾಗೆಯೇ ಮುಖ್ಯವಾಗಿ ಭಗವತ್ ಕೃಪೆ ಯ ರೂಪವಾಗಿರ್ತಕ್ಕಂತಹ ಮಹತ್ ಕೃಪೆ ಸಾಧುಗಳ ಕೃಪೆ ಅಥವಾ ಭಕ್ತರ ಕೃಪೆ ಅದೇ ಮುಖ್ಯ ಅಂತ ಹೇಳಿದ್ವಿ ಅನೇಕ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ತತ್ ಅನ್ನುವಂತಹ ಪದ ಏನಿದೆಯೋ ಈ ಸೂತ್ರದಲ್ಲಿ ತದೇವ ಸಾಧ್ಯತ ಸಾಧ್ಯ ಅದೇ ಸಾಧಿಸಿಕೊಳ್ಳಬೇಕು ಅದೇ ಸಾಗಿಸಿಕೊಳ್ಳಬೇಕು ಅನ್ನೋದನ್ನ ಇದಿಷ್ಟು ಸೂತ್ರಗಳಲ್ಲಿ ಏನೇನು ಸಾಧನೆಗಳನ್ನು ಹೇಳಿದಾರೆಯೋ ಇದಿಷ್ಟು ಸಾಧನೆಯನ್ನ ನೀವು ಸಾಧಿಸಿಕೊಳ್ಳಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ಅದು ಯಾಕೋ ಸಮ್ಮತವಾಗಿ ಕಾಣೋದಿಲ್ಲ ಈ ವ್ಯಾಖ್ಯಾನ ಯಾಕೆ ಅಂತ ಹೇಳಿದ್ರೆ ಒಂದನೆಯದಾಗಿ ತತ್ ಅನ್ನುವಂತಹ ಒಂದು ಪದ ಏಕವಚನದಲ್ಲಿ ಇದಿಷ್ಟು ಎಲ್ಲವನ್ನೂ ಹೇಳಬೇಕಾದ್ರೆ ಬಹುವಚನದಲ್ಲಿ ಹೇಳಬೇಕಾಗತ್ತೆ ಹೀಗಾಗಿ ಬಹುವಚನವಾದಂತಹ ಪದ ಬಹುವಚನವಾದಂತಹ ಕ್ರಿಯಾಪದವನ್ನ ಸೂತ್ರದಲ್ಲಿ ನಿವೇಶನ ಮಾಡಬೇಕಾಗಿತ್ತು ಹಾಕಬೇಕಾಗಿತ್ತು ಋಷಿಗಳು ಅದನ್ನು ಹಾಕಿಲ್ಲ ಒಂದನೇ ಎರಡನೆಯದಾಗಿ ಎರಡು ಬಾರಿ ಒತ್ತು ಹೇಳಿ ಒತ್ತಿ ಹೇಳಲಾಗಿದೆ ಅದೇ ಸಾಧಿಸಿಕೊಳ್ಳಬೇಕು ಅದೇ ಸಾಧಿಸಿಕೊಳ್ಳಬೇಕು ಈ ಸಾಮಾನ್ಯವಾಗಿ ಸೂತ್ರ ಗ್ರಂಥಗಳಲ್ಲಿ ಯಾವಾಗ ಅಥವಾ ಉಪನಿಷತ್ ಗ್ರಂಥಗಳಲ್ಲಿ ಯಾವಾಗ ಒಂದು ವಿಷಯವನ್ನು ಎರಡೆರಡು ಬಾರಿ ಹೇಳಲಾಗುತ್ತದೆಯೋ ಆಗ ಆ ಪ್ರಕರಣ ಅಲ್ಲಿಗೆ ಸಮಾಪ್ತವಾಯಿತು ಅಂತ ಅರ್ಥ ಪ್ರಕರಣ ಸಮಾಪ್ತಿಯನ್ನು ಹೇಳಲಾಗುತ್ತೆ ಅಂದರೆ ವಿಷಯದ ಸಮಾಪ್ತಿ ಈವರೆಗೆ ಒಂದು ಪ್ರಕಾರದ ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು ಆ ಒಂದು ವಿಷಯ ಇಲ್ಲಿಗೆ ಈ ಸೂತ್ರದೊಂದಿಗೆ ಮುಕ್ತಾಯವಾಯಿತು ಇನ್ ಮುಂದೆ ಮುಂದಿನ ಸೂತ್ರದಿಂದ ಹೊಸ ವಿಷಯವನ್ನು ಪ್ರಸ್ತಾಪಿಸಲಾಗುತ್ತದೆ ಅನ್ನುವಂಥ ಅರ್ಥ ಅದಕ್ಕೋಸ್ಕರ ಎರಡು ಸರಿ ಹೇಳ್ತಾರೆ ಅದೊಂದಾಯಿತು ಅದು ಸಾಮಾನ್ಯವಾದಂತಹ ಅರ್ಥ ಆದರೆ ಇಲ್ಲಿ ನನಗೆ ಏನ್ ಗೋಚರವಾಗ್ತಾ ಇದೆ ಅಂತ ಹೇಳಿದ್ರೆ ಮಹರ್ಷಿಗಳು ಹಿಂದಿನ ಸೂತ್ರವನ್ನು ಒತ್ತಿ ಹೇಳ್ತಾ ಇದ್ದಾರೆ ಅಂತ ಗೋಚರವಾಗ್ತಾ ಇದೆ ಏನದು ಹಿಂದಿನ ಸೂತ್ರ ಅಂತೆ ಅಂದ್ರೆ ತಸ್ಮಿನ್ ತಜ್ಜನೇ ಭೇದಭಾವ ಮಹತ್ ಸಂಘಸ್ತು ದುರ್ಲಭೋ ಅಗಮ್ಯೋ ಅಮೋಘ ಅಂದ್ರೆ ಸಾಧು ಸಂಘವನ್ನು ಮಾಡಿ ಅನ್ನುವಂತಹ ಒಂದು ವಿಷಯ ಏನಿದೆಯೋ ಅದು ಏಕವಚನದಲ್ಲಿ ಬರಲಿಕ್ಕೆ ಸರಿ ಹೋಗುತ್ತೆ ಯಾಕಂದ್ರೆ ಇರೋದು ಅದೊಂದೇ ಇರೋ ಸಾಧನೆ ಅಂದರೆ ಅದೊಂದೇ ನಮ್ಮ ನಿಮ್ಮೊಂಥವರಿಗೆ ಮಾಡಲಿಕ್ಕೆ ಸಾಧ್ಯವಾಗೋದು ಏನು ಅಂತ ಹೇಳಿದ್ರೆ ಇದೊಂದೇ ಇದು ಒಂದು ಮಾಡಿದ್ರೆ ಇನ್ನು ಉಳಿದಿದ್ದು ಅದು ಪ್ರೊಪೆಲ್ಲಿಂಗ್ ಫೋರ್ಸ್ ಅಂತ ಹೇಳ್ತೀವಿ ಪ್ರೊಪೆಲ್ಲಿಂಗ್ ಫೋರ್ಸ್ ಅದು ಬೇರೆದಕ್ಕೆ ಪುಷ್ ಮಾಡುತ್ತದೆ ಯಾವುದು ವಿಷಯ ತ್ಯಾಗ ಮತ್ತು ಸಂಗತ್ಯಾಗ ಅಂತ ಹಿಂದಿ ಹೇಳ್ಕೊಂಡು ಬಂದುವ ಮೂವತ್ತೈದನೇ ಸ್ತೋತ್ರದಲ್ಲಿ ಅವ್ಯಾವೃತ್ತ ಭಜನೆ ನಿರಂತರವಾಗಿ ಭಜನೆ ಅದು ಸಾಧ್ಯವಿದೆಯೇನು ಕಷ್ಟ ಸಾಧ್ಯ ಸಾಧ್ಯ ಆದರೆ ಕಷ್ಟ ಸಾಧ್ಯ ನಮ್ಮಲ್ಲಿ ಹುದುಗಿರುವಂತಹ ಪೂರ್ವ ಸಂಸ್ಕಾರಗಳ ವಿರುದ್ಧ ಯುದ್ಧವನ್ನು ಮಾಡಿ ಗೆದ್ದು ನಂತರ ಸಾಧ್ಯವಾಗತಕ್ಕಂತಹ ವಿಷಯ निर भय विषय त्याग विषय वस्तु अस्ुसुलभ याके जन्म जन्मांतर अदर फ्रेंडशिप गलत्य गंटस्वते नम जो अब जन्म जन्मागम सल हो नाटऊ अंतर ಅದು ನಮಗೆ ವಾಪಸ್ ಓದಿತ್ತು ಅಥವಾ ರಿವರ್ಸ್ ಆಕ್ಷನ್ ಶುರುವಾಗುತ್ತೆ ರಿವರ್ಸ್ ಆಕ್ಷನ್ನು ಯಾವಾಗ ಆಧ್ಯಾತ್ಮಿಕ ಜೀವನದಲ್ಲಿ ಶುರುವಾಗುತ್ತೋ ಆಗ ಮತಿಭ್ರಮಣೆ ಉಂಟಾಗುತ್ತೆ ಅದಕ್ಕೆ ಸಾಮಾನ್ಯವಾಗಿ ಸ್ವಾಮಿ ವಿವೇಕಾನಂದ ನೀವು ಗ್ರಂಥಗಳಲ್ಲಿ ನೋಡ್ಬೋದು ಆಧ್ಯಾತ್ಮಿಕ ಜೀವನದಲ್ಲಿ ನೂರಕ್ಕೆ ತೊಂಬತ್ತೈದು ಶೇಕಡ ತೊಂಬತ್ತೈದು ಯಾವಾಗ ಪೂರ್ವ ಸಂಸ್ಕಾರಗಳ ವೇಗವನ್ನು ಆ ಸಾಧಕನು ತಡ್ಕೊಳ್ಳಿಕ್ಕಾಗುವುದಿಲ್ಲವೋ ಒಂದು ಆತ ಮಿಥ್ಯಾಚಾರಿಯಾಗುವಂತಹ ಸಾಧ್ಯತೆ ಇದೆ ಶೇಕಡ ಅರುವತ್ತು ಇನ್ನು ಶೇಕಡ ಇಪ್ಪತ್ತು ಅದನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ ಇನ್ನು ಶೇಕಡ ಹತ್ತು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದರೆ ಹುಚ್ಚರಾಗುವಂತಹ ಸಾಧ್ಯತೆ ಇದೆ ಯಾವಾಗ ಇದನ್ನು ಸರಿಯಾದ ಮಾರ್ಗದಲ್ಲಿ ಅನುಸರಿಸಲಿಲ್ವೋ ಹಾಗಿದ್ರೆ ಈ ಸರಿಯಾದ ಮಾರ್ಗವನ್ನು ಅನುಸರಿಸೋದಕ್ಕೆ ನಮಗೆ ಹೇಳಿಕೊಡೋರು ಯಾರು ಅಂದರೆ ಈ ಸಾಧುಸ ಎಲ್ಲರೂ ಒಂದು ಇದರಲ್ಲಿ ಸೇರಿ ಎಲ್ಲರೂ ತಮ್ಮ ತಮ್ಮ ಗಡಿಯಾರವನ್ನು ಇಲ್ಲಿ ಹೊಂದಿಸಿಕೊಳ್ತಾರೆ ಅದನೆ ಅದನ್ನೇ ಶ್ರೀರಾಮಕೃಷ್ಣ ಹೇಳು ಇದು ಹೊಂದಿಸಿಕೊಳ್ಳುವಂತಹ ಜಾಗ ಸತ್ಸಂಗ ಆ ಭಕ್ತನಾದ ತೋರಿಸಿಕೊಡ್ತಾನೆ ಯಾವುದು ಮಾರ್ಗ ಯಾವುದು ಕುಮಾರ್ಗ ಯಾವುದು ಅಮಾರ್ಗ ಕುಮಾರ್ಗ ಅಂದ್ರೆ ದಾರಿ ಹಿಡಿದು ದಾರಿ ಬಿಟ್ಬಿಟ್ಟಿದರೆ ಯಾವುದು ಅಂತ ಅಮಾರ್ಗ ಅಂದ್ರೆ ಇನ್ನು ನೀವು ಹೋಗೇ ಇಲ್ಲ ಅಂತ ಅರ್ಥ ಅದನ್ನು ತೋರಿಸ್ಕೊಡ್ತಾನೆ ಅದನ್ನೇ ಯಾವಾಗ ಸಂತ ಜ್ಞಾನದೇವರು ನಾಮದೇವರು ಎಲ್ಲ ಗೋರಾ ಕುಂಬಾರ ಅವನು ಮನೆಗೆ ಬರ್ತಾರೋ ಸತ್ಸಂಗಕ್ಕೆ ಗೋರಾ ಕುಂಬಾರ ಇಲ್ಲಿ ನೆರೆದಿರುವಂತಹ ಎಲ್ಲ ಮಡಿಕೆಗಳಲ್ಲಿ ಹಸಿ ಯಾವುದು ಪಕ್ವವಾವುದು ಎಂಬುದನ್ನು ನಾನು ನೋಡಿ ಪರೀಕ್ಷಿಸುತ್ತೇನೆ ಅಂಥೇಳಿ ತಾನು ಮಡಕೆ ಪರೀಕ್ಷಿಸುವಂತಹ ರೀತಿಯಲ್ಲೇ ಅವ್ರ ತಲೆ ಮೇಲನ್ನು ಕೊಟ್ಟು ಕುಟ್ಟಿ ಕುಟ್ಟಿ ಹೇಳ್ತಾನಾ ಇದು ಪಕ್ಕವಾದಂಥ ಮಡಿಕೆ ಯಾವಾಗ ನಾಮದೇವನ ಹತ್ರ ಬರ್ತಾನೋ ಆವಾಗ ಅವನು ನಿಂಗೆ ಹೊಡಿತಾನೋ ನಾಮದೇವನಿಗೆ ಅಹಂಕಾರ ಏನೋ ಇವನು ನಮ್ಮ ಯೋಗ್ಯತೆ ಅರಿತಾನ ಅಂತ ತಕ್ಷಣ ಹೇಳ್ತಾನೆ ಇದು ಹಸಿಯಾದ ಮಡಿಕೆ ಅವನಿಗೆ ಕೋಪ ಉಕ್ಕುತ್ತೆ ಇಂತಹ ಸಾಧು ಸಮಾಗಮದಲ್ಲಿ ನನಗೆ ಮರ್ಯಾದೆಯನ್ನು ಮಾಡುವುದು ಬಿಟ್ಟು ಅವಮರ್ಯಾದೆಯನ್ನು ಅವಮಾನವನ್ನು ಮಾಡ್ತಾ ಇದ್ದೀರಲ್ಲ ಅಂತ ಕೋಪದಿಂದ ಎದ್ದು ಹೋಗ್ತಾನೆ ಆ ಸತ್ಸಂಗದಿಂದ ಪಾಂಡುರಂಗದ ಬಳಿಗೆ ಹೋಗ್ತಾನೆ ಅಲ್ಲಿ ಪಾಂಡುರಂಗ ಕಿವಿ ಮುಚ್ಕೊಳ್ತಾನೆ ನಿನ್ನ ಹತ್ರಕ್ಕೆ ಬರಲೇಬೇಡ ಯಾಕೆ ಅಂತ ಹೇಳಿದ್ರೆ ಅವನಿನ್ನೆಲ್ಲೂ ಇಲ್ಲ ತನ್ನ ಭಕ್ತರ ಹೃದಯದಲ್ಲಿ ನಿಂತುಕೊಂಡೆ ಅವನ ಆಗಲಿ ತೀರ್ಪು ನೀಳ ಆಗಿದೆ ಆಗ ಅವನು ಹೇಳ್ತಾನ ನೋಡಯ್ಯ ಘೋರ ಏನು ಹೇಳಿದ್ನೋ ಅದು ಸುಳ್ಳಲ್ಲ ಸತ್ಯ ನಾನೂ ಕೂಡ ಲೋಕ ಮರ್ಯಾದೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಒಬ್ಬ ಗುರುವಿನ ಆಶ್ರಯವನ್ನು ಪಡಿಬೇಕಾಯಿತು ಸಾಂದೀಪಿನಿ ಮುನಿಯೆ ಬಡಿಗೆ ಹೋಗಬೇಕಾಯಿತು ಹಾಗೆ ಉಪಮುನ್ಯುವಿನ ಬಳಿ ಹೋಗಿ ಘೋರ ತಪಸ್ಸನ್ನು ಮಾಡಿದ ಶ್ರೀಕೃಷ್ಣ ನಮಗೆ ಭಾಗವತ ಸಿಗುವುದು ಕಿಂಚಿತ್ತಷ್ಟೇ ಶ್ರೀಕೃಷ್ಣ ದಿನಚರ್ಯೆ ಸಿಗ್ತದೆ ಆದರೂ ಅವನನ್ನು ಅಲ್ಲಿ ಅಲ್ಲಿ ಪೂರ್ಸ್ಬಿಟ್ಟಿದ್ದಾರೆ ಅತಿ ಮಾನವನನ್ನಾಗಿ ಆದರೆ ಎಷ್ಟು ಸಾಧನೆಯನ್ನು ಮಾಡ್ದ ಅವನು ಕೂಡ ಅದು ತುಂಬ ಕಷ್ಟ ಅದು ಅಲ್ಲಲ್ಲಿ ಆಯಾ ಗ್ರಂಥಗಳಲ್ಲಿ ಹೇಳಿದ್ದಾರೆ ಪದ್ಮಪುರಾಣಗಳು ಹೇಳಿದ್ದಾರೆ ಮತ್ತೆ ನಾರದ ಬೃಹನ್ನಾರದಿಯ ಪುರಾಣಗಳು ಹೇಳಿದ್ದಾರೆ ಅವನು ಉಪಮನ್ಯುವಿನ ಬಳಿ ಮಂತ್ರದೀಕ್ಷೆಯನ್ನು ತೆಗೆದುಕೊಂಡು ಶಂಕರನ ಕುರಿತಾದಂತಹ ತಪಸ್ಸನ್ನು ಮಾಡಿದ್ದಾನೆ ಅಂತ ಹೇಳಿ ಬರುತ್ತೆ ರಾಧೆಯ ಕುರಿತಾಗಿ ತಪಸ್ಸನ್ನು ಮಾಡಿದ್ದಾನೆ ಅಂತ ಹೇಳಿ ಬರುತ್ತೆ ಇದೆಲ್ಲ ನಮಗೆ ಎಲ್ಲಿ ಸಿಗುತ್ತೆ ಸಿಗೋದಿಲ್ಲ ಕೃಷ್ಣ ಹುಟ್ಟತಾನೆ ಅತಿಮಾನವಾದ ಆದರೆ ಅವನು ಈ ಜಗತ್ತಿಗೆ ಪಾಠ ಹೇಳಬೇಕಾದ್ರೆ ಇದೆಲ್ಲ ಮಾಡಬೇಕಾಗುತ್ತೆ ಅವನು ಕೂಡ ಒಬ್ಬ ಗುರುವಿನ ಬಳಿ ಶಿಕ್ಷಣವನ್ನು ಪಡೆದಿದ್ದಾನೆ ದೀಕ್ಷೆಯನ್ನು ಪಡೆದಿದ್ದಾನೆ ಅನ್ನೋನು ಹೇಳ್ತಾನೆ ನಿನಗೆ ಸ್ವತಃ ಜ್ಞಾನ ಬಂದಿದ್ರೂ ಕೂಡ ಅದು ಪಕ್ವವಾಗಬೇಕಾದ್ರೆ ಒಂದು ಗುರುವಿನ ಮಾರ್ಗದರ್ಶನ ಇರಬೇಕು ಬೇಕೇ ಬೇಕಾಗುತ್ತೆ ಗುರು ಅಗತ್ಯ ಯಾಕೆಂದ್ರೆ ನಿನಗೆ ಸಿಕ್ಕಿರುವಂತಹ ಜ್ಞಾನವೂ ಕೂಡ ಅದು ಇದಂ ಅಂತ ಹೇಳಿ ಅವನು ತಲೆ ಅಲ್ಲಾಡಿಸ್ತಾನೆ ಆಗ್ಲೇ ಅದಕ್ಕೆ ಸ್ಟ್ಯಾಂಪ್ ಬಿದ್ದಾಗಲೇ ಗುರುವಿನ ಸ್ಟ್ಯಾಂಪ್ ಬಿದ್ದಾಗಲೇ ಅಲ್ಲಿ ಇದಾಗುತ್ತೆ ಸತ್ಯಕಾಲ ಚಾಬಾಲ ಅವನು ಅವನು ಗುರುಗಳು ಕೊಟ್ಟರು ನಿನಗೇನು ಸಾಧನೆ ಅಂತ ಹೇಳಿದ್ರೆ ಒಂದಿಷ್ಟು ಹಸುಗಳನ್ನು ಕೊಡ್ತೇನೆ ನಾನೂರು ಹಸುಗಳನ್ನು ಕೊಡ್ತೇನೆ ನಮ್ಮ ಗೋಶಾಲೆಯಲ್ಲಿ ನಾನೂರು ಹಸುಗಳನ್ನು ಆ ನಾನೂರು ಹಸುಗಳನ್ನು ನೀನು ಸಾವಿರ ಮಾಡಿ ತರಬೇಕು ಯಾವಾಗ ಸಾವಿರ ಮಾಡಿ ತರ್ತೀಯೋ ನಿನಗೆ ಜ್ಞಾನ ನಾನು ಉಪದೇಶ ಮಾಡ್ತೇನೆ ಅಂತ ಅಲ್ಲಿ ತನಕ ಮಾಡುವುದಿಲ್ಲ ನೀನು ಅದು ಬಿಟ್ಟಿಯಲ್ಲ ಅಂತ ಜ್ಞಾನ ಯಾಕೆ ಸರಿಯಾದ ಸಂಸ್ಕಾರ ಆಗಿದೆ ಮನಸ್ಸಿಗೆ ಈಗಿನ ಕಾಲದಲ್ಲಿ ಫ್ರೀ ಎಜುಕೇಶನ್ ಕೊನೆಗೆ ಏನಂದ್ರೆ ಇನ್ಫಾರ್ಮೇಶನ್ ಸ್ಟಫಿಂಗ್ ಅಂತ ಇವ್ರಿಗೂ ಉಪಯೋಗ ಇಲ್ಲ ಅವ್ರಿಗೂ ಉಪಯೋಗ ಇಲ್ಲ ಆ ಶಿಕ್ಷಕನಾದವನಿಗೂ ಶ್ರದ್ಧೆ ಇಲ್ಲ ವಿದ್ಯಾರ್ಥಿ ಆದವನಿಗೆ ಮೊದಲೇ ಅಥಡ್ಗೆ ಇಬ್ಬರಿಗೂ ಬೇಡ ಹಾಗಾಗಲೇ ಜ್ಞಾನ ಉತ್ಪತ್ತಿ ಹೇಗಾಗುತ್ತೆ ಜ್ಞಾನ ಉತ್ಪತ್ತಿ ಸಾಧ್ಯವಿಲ್ಲ ದೈತ್ಯರ ಉತ್ಪತ್ತಿಯಲ್ಲಿ ಎಂದು ಹೇಳಿದೆ ಗುರು ಉತ್ತರಾರ್ಧ ಶಿಷ್ಯ ಇನ್ನೊಂದು ಅರ್ಧ ಇದೆರಡು ಯಾವಾಗ ಸೇರುತ್ತೋ ಸಂಧಾನಂ ಅಂತೇವಾತಿ ಅಂದ್ರೆ ಶಿಷ್ಯ ಆಚಾರ್ಯ ಉತ್ತರ ಇವನು ಇನ್ನೊಂದು ಇನ್ನೊಂದು ಪಾರ್ಟು ಎರಡು ಆದಾಗ ಆ ಒಂದು ವಿದ್ಯೆ ಅಂತಕ್ಕಂತಹ ಒಂದು ಸಂತಾನ ಹುಟ್ಟುತ್ತೆ ವಿದ್ಯಾ ಸಂತಾನ ಹುಟ್ಟುತ್ತೆ ವಿದ್ಯೆ ಅನ್ನುವಂತಹ ಮಗು ಹುಟ್ಟುತ್ತೆ ಲೋಕ ಕಲ್ಯಾಣಕಾರಿ ಮಾಡುತ್ತೆ ಇಲ್ಲದೆ ಹೋದ್ರೆ ಅದು ಲೋಕ ಕಲ್ಯಾಣಕಾರಿ ಆಗುವಂತಹ ವಿದ್ಯೆ ಆಗೋದು ವಿದ್ಯೆಯಲ್ಲ ಮೊದಲನೇದಲ್ಲ ಹೀಗೆ ಅವನು ವಾಪಸ್ ಕಳಿಸ್ಬೇಕಾಯ್ತು ಹೋಗು ಅವ್ರ ಬಳಿಗೆ ಹೋಗು ಒಬ್ಬ ತಾಲು ಇದ್ದಾನೆ ಆ ಒಂದು ಇದ್ರಲ್ಲಿ ಅವನು ನಿನಗೆ ಉಪದೇಶ ಮಾಡ್ತಾನೆ ಹೋಗು ಜ್ಞಾನದ ಬಗ್ಗೆ ಸರಿ ಇವನು ಅಲ್ಲಿ ನಿಮ್ಗೆ ಗೊತ್ತೇ ಏನು ಏನು ನಡೀತು ಅಂತ ಒಂದು ಒಂದು ಗುಹೆಯಲ್ಲಿ ಒಂದು ಶಿವಲಿಂಗದ ಮೇಲೆ ಕಾಲನ್ನು ಹಾಕ್ಕೊಂಡು ಅವನು ಕೂತಿದ್ದಾನೆ ಒಬ್ಬ ಮಲ್ಕೊಂಡಿದ್ದಾನೆ ಹೀಗೆ ಶಿವಲಿಂಗದ ಮೇಲೆ ಕಾ ಪಾದ ಹ್ಞೂ ಉಲ್ಕೊಂಡಿದ್ದ ಕೋಪ ಉಕ್ಕಿ ಹೇರಿದ ಏನೋ ನೀನು ಭಗವಂತನ ಮೇಲೆ ಕಾಲು ಹಾಕೊಂಡು ಓಲ್ಕೊಂಡಿದ್ದೀಯಲ್ಲ ಏನು ಧಾರ್ಶ್ಯ ನಿಂದು ಅಂತ ನೋಡಪ್ಪ ನನಗೆ ವಯಸ್ಸಾಗಿದೆ ನಿನಗೆ ಎಲ್ಲಿ ಭಗವಂತಾಗಿಲ್ವೋ ಅಲ್ಲನ್ನು ದಯವಿಟ್ಟು ಆ ಕಾಲನ್ನು ತೆಗೆದು ಆ ಕಡೆ ಇಟ್ಬಿಟ್ಟು ನನಗೆ ಸಹಾಯ ಮಾಡು ಅಂತ ಹೇಳಿ ಇವನು ಕೇಳ್ತಾನೆ ನಾಮದೇವ ಆ ಸನ್ಯಾಸ ಸರಿ ಇವನು ಇನ್ನೇನು ಮಾಡೋದು ವಯಸ್ಸಾಗಿದೆ ಅಂತಲ್ಲ ಅಂತ ಹೇಳಿ ಕಾಲನ್ನು ಹಿಂಗೆ ಎತ್ತಿ ಇನ್ನೊಂದು ಕಡೆಗೆ ಇಡ್ತಾನೆ ಅಲ್ಲದೆ ಶಿವಲಿಂಗ ಸರಿ ಇನ್ನೊಂದು ಕಡೆಗೆ ಇಡ್ತಾನೆ ಅಲ್ಲೂ ಶಿವಲಿಂಗ ಈ ಶಿವಲಿಂಗ ಇಲ್ದಿರೋ ಜಾಗವೇ ಇಲ್ಲ ಅಂತ ಆಲೋಚಿತು ದೇವಸ್ಥಾನದ ಆಗ ಅವನಿಗೆ ಜ್ಞಾನೋದಿ ಆಯಿತು ಓಹೋ ಅದಕ್ಕೆ ಶ್ರೀಕೃಷ್ಣ ಇಲ್ಲಿ ಅವನೇ ಉಪದೇಶ ಮಾಡಲಿಲ್ಲ ಶ್ರೀಕೃಷ್ಣ ಉಪದೇಶ ಮಾಡುವುದಿತ್ತಲ್ಲ ಅವನ ಆರಾಧ್ಯ ದೈವತಾನೆ ಅವನೇ ಉಪದೇಶ ಮಾಡಲು ಯಾಕೆ ಮಾಡಲಿಲ್ಲ ಗುರು ಮುಖೇನೇ ಯಾಕೆ ಬಂದ ಅಂದರೆ ಗುರುವಿನ ಅಗತ್ಯವನ್ನು ಇಲ್ಲಿ ತೋರಿಸ್ತಾನೆ ಗುರು ಬೇಕೇ ಬೇಕು ಅಂತ ಆಗುತ್ತೆ ಸೊ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿ ನಾವು ಯಾಕೆ ಯಾವ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಮುಖ್ಯವಾಗಿಯಲ್ಲಿ ಆ ಸತ್ಸಂಗ ಸತ್ಸಂಗವನ್ನು ಸಾಧಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿಷಯ ಇನ್ನೊಂದು ತಮಾಷೆ ಏನು ಗೊತ್ತಾ ಇಲ್ಲಿ ಸಂಸ್ಕೃತದಲ್ಲಿ ಅಥವಾ ಸಾಮಾನ್ಯವಾಗಿ ಒಂದು ಭಾಷೆಯಲ್ಲಿ ಎರಡು ರೀತಿಯಲ್ಲಿ ನಾವು ಹೇಳಬಹುದು ಒಂದು ಕರ್ತರಿ ಪ್ರಯೋಗ ಇನ್ನೊಂದು ಕರ್ಮಣಿ ಪ್ರಯೋಗ ಅಂತ ಹೋರಾಗ್ಬಿಡುತ್ತೆ ನಾನು ಹೇಳಕ್ಕೋದ್ರೆ ಆದ್ರೆ ಈ ಸ್ವರ ಈ ಸ್ವಾರಸ್ ಹೇಳಬೇಕಾದ್ರೆ ನಾನು ಅದನ್ನು ಬೇರೆ ವಿಧಿಯೇ ಇಲ್ಲ ಯಾಕೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನಾನು ರಾಮನು ರಾವಣನನ್ನು ಕೊಂದನು ಇದು ಕರ್ತರಿ ಪ್ರಯೋಗ ಹೌದು ಅಲ್ಲ ಅಂತ ಯಾರು ಹೇಳ್ತೀನಿ ಈಗ ಅದನ್ನೇ ಕರ್ಮಣಿ ಪ್ರಯೋಗ ಮಾಡ್ತೇನೆ ರಾಮನಿಂದ ರಾವಣನು ಕೊಲ್ಲ ಪಟ್ಟನು ಅಂತ ಹೇಳ್ತೇನೆ ಈಗ ಎರಡಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ ವ್ಯತ್ಯಾಸ ಇದೆಯೋ ಇಲ್ವೋ ಮೇಲ್ನೋಟಕ್ಕೆ ವಾಕ್ಯದಲ್ಲಿ ವ್ಯತ್ಯಾಸ ಆದರೆ ಮಹತ್ತರವಾದಂತಹ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೆಯ ಕರ್ತರಿ ಪ್ರಯೋಗದಲ್ಲಿ ರಾವಣ ಸತ್ತ ಎರಡರಲ್ಲೂ ರಾವಣ ಸತ್ತನೆ ಕರ್ತರಿ ಪ್ರಯೋಗದಲ್ಲೂ ರಾವಣ ಸತ್ತ ಕರ್ಮಣಿ ಪ್ರಯೋಗದಲ್ಲೂ ರಾಮನ ಸತ್ ರಾವಣ ಸತ್ತ ರಾಮ ಎಂತ ಹೇಳಿದ್ದಾರೆ ಹೌದು ಅದು ಆದರೆ ಮೊದಲನೆಯ ಪ್ರಯೋಗದಲ್ಲಿ ಆ ಪೌರುಷ ಹೊರಗಿನ ಶಕ್ತಿಯನ್ನು ಉಪಯೋಗಿಸಿ ರಾವಣನ ಕೊಲ್ಲಿಕೆ ಕಾರಣ ಯಾರು ರಾಮ ರಾಮನ ಪರಾಕ್ರಮದಿಂದ ರಾವಣ ಸತ್ತು ಹೋದ ಅಂತ ಲೆಕ್ಕ ಹೌದು ಹೌದು ಒಪ್ತಿರೋ ಅಲ್ಲಿ ಮೊದಲನೆಯ ರಾಮನು ರಾವಣನು ಕೊಂದನು ಅನ್ನುವಂತಹ ಒಂದು ಸೆಂಟೆನ್ಸ್ ನಲ್ಲಿ ವಾಕ್ಯದಲ್ಲಿ ಒತ್ತು ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಯಾಕೆಂದ್ರೆ ಇದು ಸ್ವಾರಸ್ಯ ನಿಮ್ಗೆ ತೋರಿಸ್ಕೊಡ್ಬೇಕು ಆ ಒತ್ತಿನ ಸ್ವಾರಸ್ಯ ತೋರಿಸ್ಕೊಡ್ಬೇಕು ರಾಮ ರಾಮನಲ್ಲಿ 90% ಪರ್ಸೆಂಟ್ ಶಕ್ತಿ ಇತ್ತು ರಾವಣನನ್ನು ಕೊಲ್ಲುವಂತಹ ಶಕ್ತಿ ಅಂತ ಇಟ್ಕೊಳ್ಳೋಣ ರಾವಣ ಅವನಿಗಿಂತ ಬಲಹೀನ ಹೀಗಾಗಿ ರಾವಣನ ರಾಮನ ಪರಾಕ್ರಮದಿಂದ ತನ್ನ ಪೌರುಷದಿಂದ ರಾವಣನ ಕೊಂದ ಅಂತ ಆಯಿತು ಎರಡನೇ ವಾಕ್ಯ ಇದೆಯಲ್ಲ ಅದು ಸ್ವಾರಸ್ಯ ನೋಡಿ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು ಇದರಲ್ಲಿ ರಾಮನಿಂದ ಅನ್ನುವಂತಹ ಶಬ್ದವನ್ನು ತೆಗೆದುಬಿಡಿ ರಾವಣನು ಕೊಲ್ಲಲ್ಪಟ್ಟನು ಅರ್ಥ ಆಗುತ್ತೋ ಇಲ್ವ ಅರ್ಥ ಆಗುತ್ತೆ ಏನಿದ್ರೂ ಅರ್ಥ ಅಂದರೆ ರಾವಣ ಎಷ್ಟು ಈ ಪಾಪ ಕಾರ್ಯಗಳನ್ನು ಮಾಡಿದ್ದ ಅಂತ ಹೇಳಿದ್ರೆ ಎಷ್ಟು ಅಧರ್ಮ ಕಾರ್ಯಗಳನ್ನು ಮಾಡಿದ್ದ ಅಂತ ಹೇಳಿದ್ರೆ ಅವನನ್ನು ರಾಮ ಕೊಲ್ಲಬೇಕಾಗಿಲ್ಲ ಅವನೇ ಸತ್ತ ಅಂತ ಅವನೇ ಸತ್ತ ಅಲ್ಲಿ ತಾನು ಸಾಯುವುದಕ್ಕೆ ಕಾರಣ ತಾನೇ ತಾನು ಸಾಯುವುದಕ್ಕೆ ಕಾರಣ ತಾನೇ ಅನ್ನೋದನ್ನ ಅಲ್ಲಿ ಒತ್ತಿ ಹೇಳಲಾಗಿದೆ ಕರ್ಮಣಿ ಪ್ರಯೋಗದು ಅದು ಸ್ವಾರ್ಥ ಇದು ಎಲ್ಲ ಕಡೆ ನಡೆಯುವುದಿಲ್ಲ ಇಲ್ಲಿ ನಡೆಯುತ್ತೆ ಅಂತ ಹೇಳಿ ಆ ಉದಾಹರಣೆಯನ್ನು ತೋರಿಸ್ತಾ ರಾಮ ಬೇಕಾಗಿಲ್ಲ ಅಲ್ಲಿ ಇನ್ನೊಂದು ಹುಲ್ಕಡ್ಡಿ ಇದ್ದಿದ್ದು ರಾಮನ ಹಸೋಕ್ಕಿಲ್ಲ ಒಂದು ಹುಲುಕಡ್ಡಿ ಇದ್ದಿದ್ರು ರಾಮನ ತನ್ನ ಪಾಪದಿಂದ ಸಾಯ್ತಿದ್ದ ಆ ರಾಮನ ಪಾಪ ಕಾರ್ಯಗಳು ಏನೇನ್ ಆಗ್ಬೇಕೋ ರಾಮನಿಂದ ಏನಾಗಾಯ್ತು ಇಂಡೈರೆಕ್ಟ್ ಆಗ ರಾಮ ಕಾಡಿಗೆ ಬರದೆ ಹೋಗಿದಿದ್ರೆ. ರಾಮ ತನ್ನ ಜೊತೆಗೆ ತನ್ನ ಪತ್ನಿಯಾದಂತಹ ಸೀತೆಯನ್ನು ಕರ್ ತರ್ದಿದ್ದರೆ ಅಲ್ಲಿಗೆ ಶೂರ್ಪಣಕ್ಕೆ ಬರೆದೇ ಹೋಗಿದಿದ್ರೆ ನೋಡಿ ಹೇಗಿದೆ ಲಿಂಕ್ ಶೂರ್ಪಣಕ್ಕೆ ಏನೋ ಒಂದು ತನ್ನ ಒಂದು ಮನಸ್ಸಿನ ಆಸೆಯನ್ನು ಮುಂದಿಟ್ಟು ಅದನ್ನು ಒಪ್ಕೊಂಡು ಬಿಟ್ಟಿದ್ದಿದ್ರೆ ಪ್ರಾಬ್ಲಮ್ ಸಾಲ್ವ್ ರಾವಣ ಹಾಗೇ ಇರ್ಲಿಲ್ಲ ಎಲ್ಲಿಂದ ಶುರುವಾಯಿತು ಇಲ್ಲಿಂದಿರಾದ ಸುಬಾಹು ಮಾರೀಚನಲ್ಲಿ ಹೊಡೆದ ಹಾಕಿದಾಗಲೂ ಕೂಡ ಯಾವಾಗ ಅಲ್ಲಿ ವಿಶ್ವಾಮಿತ್ರನ ಯಜ್ಞಶಾಲೆಯಲ್ಲಿ ಮಾರೀಚ ಸುಬಾಹುರನ್ನ ಮಾರೀಚನ ಹದಿನಾಲ್ಕು ಯೋಜನ ಮೈಲಿಗಳ ದೂರದಲ್ಲಿ ತನ್ನ ಬಾಣದಿಂದ ತಳ್ಳಿ ಹಾಕಿದ್ದಾವೆ ಸುಬಾಹುವನ್ನ ಕೊಂದು ಹಾಕಿದ್ದ ಅನೇಕ ರಾಕ್ಷಸ ತಾಡಕಾದಿ ರಾಕ್ಷಸ ರಾಕ್ಷಸಿಯರನ್ನ ಕೊಂದು ಹಾಕಿದ್ದ ಆಗಲೂ ಕೂಡ ರಾವಣ ಉತ್ತೇಜಿತಗೊಳ್ಳಲಿಲ್ಲ ಆ ರಾವಣನ್ನ ಇನ್ಸ್ಟಿಗೇಟ್ ಮಾಡಲಿಕ್ಕೆ ಆಗಲಿಲ್ಲ ಒಳಗಡೆಯಿಂದ ಯಾವಾಗ ತನ್ನ ತಂಗಿ ಒಂದು ಈ ರೀತಿಯನ್ನು ಮುಂದೆಕೊಂಡು ಏನ್ ನೀನೊಂದು ಗಂಡ ಇಂತಹ ಒಂದು ನಿನ್ನ ಒಂದು ಆಧಿಪತ್ಯ ಮೂರು ಲೋಕಕ್ಕೂ ಇದೆ ನಿನ್ನ ಒಂದು ಆಧಿಪತ್ಯದಲ್ಲಿ ನಿನ್ನ ತಂಗಿಗೆ ಈ ರೀತಿ ಅವಮಾನವಾಗಿದೆ ಅದು ಒಬ್ಬ ಸಾಮಾನ್ಯ ಹುಲು ಮಾನವನಿಂದ ಅದು ಆವಾಗಲೇ ಅವನು ಗೊತ್ತಿದ್ದರೆ ರಾಮನ ಪರಾಕ್ರಮ ತೆಪ್ಪಗಾಗ್ತಿದ್ದ ಅವನು ಈಕೆ ಹೇಳುದು ಇನ್ಟಿಗೇಟ್ ಮಾಡುದು ಅವನೇನು ಮಹಾ ಹುಲು ಮಾನವ ಅವನು ಅವಳು ನೋಡಿದಾಳೆ ಎಲ್ಲ ತನ್ನ ಜೊತೆಗೆ ಬಂದಂತಹ ರಾಕ್ಷಸರನ್ನೆಲ್ಲ ಹೇಗೆ ಅವನು ಏಕಾಏಕಿಯಾಗಿ ಕಚಟ್ ಕಂತಿದ್ದಾನಂತ ಅದನ್ನ ಹೇಳಿಲ್ಲ ಅವಳು ಅದನ್ನ ಗೌಣವಾಗಿ ಮಾಡಿ ಮುಖ್ಯವಾದನ್ನು ಯಾರು ತನ್ನ ಕಾರ್ಯಾಧನೆಗೆ ಬೇಕೋ ಅದನ್ನ ಎತ್ತಿದ್ಲು ನನಗೆ ತೇಳ್ಬೇಕೇ ಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅವನ ಮನಸ್ಸಿನಲ್ಲಿ ಬಿತ್ತಿದ್ಲು ಅಲ್ಲಿಗೆ ಶುರುವಾಯಿತು ಅವನ ಪಾಪಕಾರಿ ಯಾವಾಗ ಅವನು ಪುನಃ ಮಾರೀಚ ಅವನಿಗೆ ಇದ್ಮೇಲೆ ಹೇಳ್ತಾನೆ ನೀವು ಯಾವಾಗ ತನ್ನ ಮಾರಿತನ ಬಳಿಗೆ ಹೋಗಿ ಈ ಥರ ಪ್ಲ್ಯಾನ್ ಮಾಡಬೇಕು ಸೀತಾ ಅಪಹರಣಕ್ಕೆ ಅಂತ ಹೇಳಿದಾಗ ಮಾರೀಜ ಅವನು ಹೇಳ್ತಾನೆ ನಾನು ಹಿಂದೆವು ತುಂಬ ದೊಡ್ಡ ತಪ್ಪು ಮಾಡಿದ್ದೆ ಇನ್ನು ಮಾಡುವುದಿಲ್ಲ ನಿನಗೆ ಗೊತ್ತಿಲ್ಲ ರಾಮನ ಪರಾಕ್ರಮ ಏನು ಅಂತ ಆಗ ಅವನು ಹೇಳ್ತಾನೆ ಪ್ರಕಟಣೆ ಮಾಡ್ತಾನೆ ಒಂದೋ ನನ್ನ ಮಾತು ನೀನು ಒಪ್ಕೋಬೇಕು ಇಲ್ಲದೆ ಹೋದರೆ ಕಳಿಸ್ತೇನೆ ಮೇಲಕ್ಕೆ ಅಂತ ಸುಲಭವಾಗಿ ಆಗ ತಕ್ಷಣ ಅಯ್ಯೋ ನಿನ್ನಂತಹ ಒಬ್ಬ ಅಧರ್ಮೀಯ ಕೈಯಿಂದ ಕೈಯಿಂದ ಕಾಯೋದಕ್ಕಿಂತ ಆ ಪರಮಾತ್ಮ ಕೈಯಿಂದ ಕಾಯೋದು ಮೇದು ಅದರಿಂದ ಆಯ್ತು ನಾನು ಈ ಕೆಲಸ ಉಳ್ಕೊಳ್ತೇನೆ ಅಂತ ಹೇಳಿ ಅವರ ಮಾಯಾ ಮೃಗವಾಗಿ ಪರಿವರ್ತನೆ ಮಾಡಿ ಆ ನಾಟಕ ಶುರುವಾಗಿ ಅದಕ್ಕೆ ರಾವಣ ರಾಮ ಇಂಡೈರೆಕ್ಟ್ ಆಗಿ ಕಾರಣೀಭೂತನಾದ ನಿನ್ನ ಪಾಪವನ್ನು ನಿತ್ಯಿಸಲಿಕ್ಕೆ ಹತ್ತಿದ್ಯಾರ ಕೊನೆಗೆ ರಾಮ ಈಗ ಎರಡನೇ ವಾಕ್ಯದಲ್ಲಿ ಒತ್ತು ಯಾವುದರ ಮೇಲೆ ರಾಮ ರಾವಣನ ಅಧರ್ಮದ ಮೇಲೆ ರಾವಣನ ಅಧರ್ಮದ ಮೇಲೆ ಹಾಗೆಯೇ ಇಲ್ಲಿನ ತಮಾಷೆ ಏನು ಅಂದರೆ ಅದ ತತ್ ಎ ಸಾಧ್ಯತ ತತ್ ಎ ಸಾಧ್ಯತ ಅದೇ ಸಾಧಿಸಿಕೊಳ್ಳಬೇಕು ಅದೇ ಸಾಧಿಸಿಕೊಳ್ಳಬೇಕು ಇದರ ಕರ್ತರಿ ಪ್ರಯೋಗ ಏನು ಗೊತ್ತಾ ಅದನ್ನು ಸಾಧಿಸಬೇಕು ಅದನ್ನು ಸಾಧಿಸಬೇಕು ಅಂತ ಅರ್ಥ ಅಂದರೆ ನಿಮ್ಮ ಕೈಯಲ್ಲಿ ಏನೋ ಒಂದು ಶಕ್ತಿ ಇದೆ ನೀವು ಸಾಧು ಸಂಘವನ್ನು ಮಾಡುವಂಥ ಶಕ್ತರಾಗಿದ್ದೀರಿ ಅಂತ ಅರ್ಥ ಆ ಒಂದು ಏನೊಂದು ಇದೆಯೋ ಕೆಪ್ಯಾಸಿಟಿ ಇದೆಯೋ ನಿಮ್ಮಲ್ಲಿ ಇದೆ ಅಂತ ಅರ್ಥ ಕರ್ತರಿ ಪ್ರಯೋಗದಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ಆ ಕೆಪ್ಯಾಸಿಟಿನೂ ನಿಮಗಿಲ್ಲ ಆ ಕೆಪ್ಯಾಸಿಟಿನೂ ನಿಮಗಿಲ್ಲ ಅಂತ ಅರ್ಥ ಆದರೂ ಕೂಡ ನೀವು ಇದು ಸಾಧಿಸಬೇಕು ನೀವು ಇದು ಸಾಧಿಸಿ ಸಾಧಿಸಿಕೊಳ್ಳಬೇಕು ಯಾಕೆ ಅಂದ್ರೆ ಅವರಾದವರೇ ಬರ್ತಾರ ನಿಮ್ಮ ಹತ್ರ ಅಂತ ಅರ್ಥ ಆ ಕೃಪೆಯ ಶಕ್ತಿಯನ್ನು ಹೇಳ್ತಾ ಇದ್ದಾರೆ ಕೃಪೆಯ ಶಕ್ತಿ ಅಂದ್ರೆ ಅದೇ ಬೆಟ್ಟ ಮಹಮ್ಮದ ಬಳಿಗೆ ಬರುವುದಿಲ್ಲ ಮಹಮ್ಮದ ಬೆಟ್ಟದ ಬಳಿಗೆ ಹೋಗುವುದು ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ ಗಾದೆ if mountain doesn't come near mohammad mahab should go towards the mountain and swami jiumba kali anna ullekhisiddar quote madidaru yavaga ee chela vargada janakke meela vargada janaru sahaya madbeku ornna mele etbeku annuvantaha sandarbhali ee ondu quotation na tumbha suni haritharu ಸೊ ಇಲ್ಲಿ ಬರೋದು ಸಾರಸ್ಯ ಅಂದ್ರೆ ಅದು ಅದಕ್ಕೆ ಎರಡು ಸಲ ಹೇಳಿದ್ದಾರೆ ಮರೀಬೇಡಿ ನಿಮಗಿರುವುದು ಅದೊಂದೇ ಆಸರೆ ನಿಮಗಿರೋ ಸಪೋರ್ಟು ಅದೊಂದೇ ಏನದು ತದೇವ ಸಾಧ್ಯತಾ ತದೇವ ಸಾಧ್ಯತಾ ಸತ್ಸಂಗವು ಸಾಧಿಸಿಕೊಳ್ಳಬೇಕು ನಿಮ್ಮಿಂದ ಸತ್ಸಂಗವು ಸಾಧಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಎರಡು ಬಾರಿ ಹೇಳಿ ಎಚ್ಚರಿಕೆಯನ್ನು ಹೇಳಿ ಸಾಧುಸಂಗದ ಬಗ್ಗೆ ಅದು ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಇಂದಿಗೆ ಪ್ರಸಂಗವನ್ನು ಉತ್ತಾಯ ಮಾಡಿ ಮುಂದಿನ ಪ್ರಸಂಗದಲ್ಲಿ ಅದರ ಅವಧಿ ತಗೊಳ್ತಾ ಇದ್ದಾರೆ ಸತ್ಸಂಗದ ಬಗ್ಗೆ ಹೇಳಿ ಯಾಕೆ ಎರಡೂ ಹೇಳಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸರಿ ಯಾವುದು ಅಂತ ಗೊತ್ತಿದ್ರೆ ಒಂದೇ ಸಾಲದು ಮನುಷ್ಯನಿಗೆ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಸರಿ ತಪ್ಪು ಎರಡೂ ಗೊತ್ತಿರಬೇಕು ಎರಡೂ ಗೊತ್ತಿರಬೇಕು ಸರಿಯಾವುದು ಅಂತಲೂ ಗೊತ್ತಿರಬೇಕು ತಪ್ಪ್ಯಾವುದು ಅಂತಲೂ ಗೊತ್ತಿರ್ಬೇಕು ಹೇಗೆ ಸ್ವಾಮಿ ಒಂದೇ ಗೊತ್ತಿದ್ರೆ ಸಾಕಲ್ವಾ ಇನ್ನೊಂದು ನಾವು ಊಹಿಸ್ಬೋದಲ್ವಾ ಅಂದ್ರೆ ನಿಮ್ಮ ಊಹೆ ತಪ್ಪಾದೀತು ನಿಮ್ಮ ಊಹೆ ತಪ್ಪಾದೀತು ಅದಕ್ಕೋಸ್ಕರ ನಮ್ಮ ವೇದಾಂತದಲ್ಲಿಯೂ ಕೂಡ ಅದ್ವೈತ ವೇದಾಂತದಲ್ಲಿಯೂ ಕೂಡ ಆತ್ಮ ಅನಾತ್ಮ ವಿಚಾರ ಅಂತ ಹೇಳ್ತಾರೆ ಆತ್ಮ ವಿಚಾರ ಒಂದೇ ಮಾಡಲು ಸಾಕಲ್ವಾ ಇನ್ನು ಮುಳಿದ ಅನಾತ್ಮ ಅಲ್ವಾ ಯಾಕೆ ಯಾಕೆ ನಾವು ಎರಡನ್ನೂ ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ಯಾಕೆ ಅಂದರೆ ಪೃಥಕ್ಕರಣ ಬೇರೆ ಮಾಡುವುದು ವಿವೇಕ ಅಂದರೆ ಅದೇ ವಿವೇಕ ಆ ಪದ ಹುಟ್ಟಿರುವುದೇ ಆ ಧಾತುವಿನಿಂದ ಬೇರೆ ಮಾಡು ಅನ್ನುವಂಥ ಧಾತುವಿನಿಂದ ವಿವೇಕ ಹುಟ್ಟಿರುವುದು ವಿಚಿರ್ ವಿಧಾರಣೆ ಅದನ್ನೇ ನಾವು ವಿವೇಚನೆ ಅಂತ ಹೇಳ್ತೇವೆ ವಿವೇಚನೆ ಅಂದರೆ ಅದೇ ವಿವೇಚನೆ ಇಟ್ಕೊಂಡು ಕೆಲಸ ಮಾಡು ಅಂದರೆ ಪೌರ್ವಾಪರ್ಯ ಹಿಂದು ಮುಂದೆ ನೋಡಿ ಕೆಲಸ ಮಾಡು ಈ ಕಾರ್ಯ ಮಾಡಿದ ಮೇಲೆ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಪರಿಣಾಮ ಆಗುತ್ತೆ ನಾನು ಮಾಡಿದ್ದು ಸರಿಯೋ ಇಲ್ವೋ ಅಂತ ಆಲೋಚಿಸಿ ಕೆಲಸ ಮಾಡು ಅಂತ ಲೋಕದಲ್ಲಿ ನಾವು ವ್ಯವಹಾರ ಮಾಡ್ತೇವೆ ವಿವೇಚನೆ ಅನ್ನುವಂಥ ಶಬ್ದಕ್ಕೆ ಅದೇ ಶಬ್ದ ಆಧ್ಯಾತ್ಮ ಜೀವನದಲ್ಲಿ ವಿವೇಕ ಅಂತ ಅನ್ಸ್ಕೊಳ್ತಾರೆ ಈ ವಿವೇಕ ಅಂದರೆ ಏನು ಅಂತ ಹೇಳಿದ್ರೆ ಹೇಗೆ ಸತ್ಸಂಗವು ಮುಖ್ಯವೋ ಸತ್ಸಂಗವನ್ನು ಆಶ್ರಯಿಸುವುದು ಮುಖ್ಯವೋ ಮುಖ್ಯವೋ ಹಾಗೆ ದುಸ್ಸಂಗವನ್ನು ಬಿಡುವುದು ಮುಖ್ಯಾ ಈಗ ಈ ಟಾಪಿಕ್ಗೆ ಹೋಗುವುದಕ್ಕಿಂತ ಮುಂಚೆ ಇಲ್ಲೇ ತನಕ ಆಗಿದ್ದಂತಹ ಏನೇನು ಮೂವತ್ತೈದನೇ ಸೂತ್ರದಿಂದ ನಲವತ್ತೆರಡನೇ ಸೂತ್ರದವರೆಗೆ ಏನೇನಾಗಿತ್ತೋ ಅದನ್ನು ಮೂರೇ ಮೂರು ಸೆಂಟೆನ್ಸ್ನಲ್ಲಿ ನನಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಇರುವಂಥವರಿಗೆ ಸಿಹಿ ಸುದ್ದಿಗಳು ಏನು ಅಂತ ಏನದು ಅಂದರೆ ಪ್ರತಿಯೊಬ್ಬನಿಗೂ ಎಲ್ಲರೂ ಕೂಡ ಪ್ರತಿಯೊಬ್ಬನಿಗೂ ಕೂಡ ಭಗವಂತನ ದರ್ಶನ ಲಭಿಸಿಯೇ ಲಭಿಸುತ್ತದೆ ಒಂದನೇ ಪಾಯಿಂಟ್ ಅಗತ್ಯವಾಗಿ ಬೇಡ ಅಂದರೂ ಕೂಡ ಲಭಿಸಿಯೇ ಲಭಿಸುತ್ತದೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆ ಕೃಪೆ ಅನ್ನುವುದು ಪ್ರತಿಯೊಬ್ಬನ ವಿಷಯದಲ್ಲಿಯೂ ಕೆಲಸ ಮಾಡುತ್ತಾ ಇದೆ ಪ್ರೆಸೆಂಟನ್ನು ಅದು ಇಂಪಾರ್ಟೆಂಟ್ ಪಾಸ್ಟ್ ಅಲ್ಲ ಫ್ಯೂಚರ್ ಅಲ್ಲ ಆ ಕೃಪೆ ಅನ್ನುವುದು ಈ ಅಧ್ಯಾತ್ಮ ಜೀವನದಲ್ಲಿ ಪ್ರತಿಯೊಬ್ಬನ ವಿಷಯದಲ್ಲಿಯೂ ಯಾರನ್ನು ಹೊರಪಡ್ತಿಲ್ಲ ಇಲ್ಲಿ ಪ್ರತಿಯೊಬ್ಬನ ವಿಷಯದಲ್ಲಿಯೂ ತನ್ನ ಕೆಲಸವನ್ನು ಮಾಡ್ತಾ ಇದೆ ಮಾಡ್ತಾ ಇದೆ ಮೂರನೆಯದಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಗುರುವಿನ ಅಗತ್ಯ ಇದ್ದೇ ಇದೆ ಹಾಗೆಯೇ ಪ್ರತಿಯೊಬ್ಬನಿಗೂ ಆ ಗುರು ಅದಾಗಲೇ ಇದ್ದಾನೆ ಮತ್ತು ಅವನಿಗೆ ಮಾರ್ಗದರ್ಶನವನ್ನು ಅನುಗ್ರಹಿಸಿಯೇ ಅನುಗ್ರಹಿಸುತ್ತಾನೆ ಮೂರನೇ ಪಾಯಿಂಟ್ ಪ್ರತಿಯೊಬ್ಬನಿಗೂ ಕೂಡ ಗುರು ಇದ್ದಾನೆ ಅವನ ಗೊತ್ತಿದೆಯೋ ಇಲ್ವೋ ಆದರೆ ಯಾವಾಗ ಕಮಲ ದಡ ಅರಳಿದಾಗ ದುಂಬಿ ಅದಾಗದೇ ಬರ್ತದೋ ಕಮಲದ ಹೇಳಬೇಕಾಗಿಲ್ಲ ನಾನು ಅರಳಿದ್ದೇನೆ ಬಂದ್ರಪ್ಪ ಅಂತ ಹಾಗೆಯೇ ಯಾವಾಗ ಇಲ್ಲಿ ಈ ಹೃತ್ ಅರಳುತ್ತೋ ಹೃತ್ ಅರಳುತ್ತೋ ಆಗ ಆ ಗುರುವಿನ ಅನುಗ್ರಹ ಗುರುವಿನ ಅನುಗ್ರಹ ಅಲ್ಲಿಯ ತನಕ ಗುರುವಿನ ಅಗತ್ಯ ನಿಮಗಿಲ್ಲ ಗುರುವಿನ ಅಗತ್ಯ ನಿಮಗಿಲ್ಲ ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ದೀಕ್ಷಾ ಗುರು ಮತ್ತೆ ಶಿಕ್ಷಾ ಗುರು ಅಂತ ಹೇಳಿ ಇರ್ತಾನೆ ದೀಕ್ಷಾ ಗುರು ದೀಕ್ಷೆ ಕೊಟ್ಟು ಹೊರಟೋಗ್ಬಿಡ್ತಾನೆ ಅವನು ಆ ಶಿಷ್ಯನ ಬಳಿ ಇರುವುದಿಲ್ಲ ಆದ್ರೆ ಈ ನಾವು ಗುರು ಕುಲ ವಾಸ ಅಂತ ಹೇಳ್ತೇವೆ ಯಾವಾಗಲೂ ಗುರುವಿನ ಇರ್ತಾ ಇರ್ತಾರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಿಷ್ಯನ ಪ್ರತಿಯೊಂದು ಆಲೋಚನೆಯನ್ನು ಶಿಷ್ಯನ ಪ್ರತಿಯೊಂದು ನಡವಳಿಕೆಯನ್ನು ಅಲ್ಲಲ್ಲಿ ತಿದ್ದ ಕುಶಲ ಶಿಲ್ಪಿಯಂತೆ ಅಲ್ಲಲ್ಲಿ ಹೊಡಿತಾ ಇರ್ತಾನಿರ್ತಾನೆ ತನ್ನ ಅನುಗ್ರಹವನ್ನು ಮಾಡ್ತಾ ಇರ್ತಾನ ಹಾಗೆಯೇ ಈ ಗುರು ಆದವನು ಯಾವಾಗ ಈ ಶಿಷ್ಯ ತಯಾರಾಗ್ತಾನೋ ಆವಾಗ ತನ್ನಿಂದ ತಾನೇ ಬಂದು ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೊರಟೋಗ್ತಾನೆ ಇದು ಹೇಗೆ ಅಂತ ಹೇಳಿದ್ರೆ ಅದ್ವೈತ ಜ್ಞಾನದಲ್ಲೂ ಕೂಡ ಯಾರು ಅದ್ವೈತ ಜ್ಞಾನದಲ್ಲೂ ಕೂಡ ಮುಂದುವರೆದಿಸ್ತಾರೋ ಅವರಿಗೂ ಕೂಡ ಗುರುವಿನ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಉದಾಹರಣೆಗೆ ಒಂದಾನೊಂದು ಈಗ ರೀಸೆಂಟು ಒಬ್ರು ಗುರುಗಳು ಅವರನ್ನ ಪಪ್ಪಾಜಿ ಅಂತ ಹೇಳ್ತೇವೆ ಪಪ್ಪಾಜಿ ಅಂದರೆ ಇವರು ರಾಮದಾಸ್ ಅಲ್ಲ ಯಾರು ಕಾಂಜಂಗಾಡ್ನವರಲ್ಲ ಅವರ ಹೆಸರು ಈಗ ನಮ್ಮ ರಮಣ ಆಶ್ರಮದಲ್ಲಿ ಅವಗ ಬರ್ತಾ ಇರ್ತಾರೆ ಮೂಜಿ ಅಂತ ಅವರ ಗುರುಗಳು ಪಪ್ಪಾಜಿ ಅಂತ ಅವರು ಪಂಜಾಬ್ ಕಡೆಯವರು ಆಮೇಲೆ ನಂತರ ಲಖನೌ ಅಲ್ಲಿ ಬೇಸ್ ಮಾಡಿಕೊಂಡು ಅಲ್ಲಿದ್ದರು ಅದ್ವೈತಿಗಳು ಅವರ ಹತ್ರ ಒಬ್ರು ಭಕ್ತರು ಬರ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಒಂದು ಒಂದೊಂದು ಒಂದು ಇಂಟರ್ವ್ಯೂ ಇದೆ ಆ ಭಕ್ತನಿಗೆ ಅಂದರೆ ಆ ಒಬ್ಬ ಸಾಧಕನಿಗೆ ಎಂತಹ ಉನ್ನತ ಮಟ್ಟಕ್ಕೆ ಅವನು ಏರಿರ್ತಾನೆ ಅಂದರೆ ಅವನ ಸಂಭಾಷಣೆಯಿಂದ ಗೊತ್ತಾಗುತ್ತೆ ಅವನಿಗೆ ಆ ಬ್ರಹ್ಮಜ್ಞಾನ ಆದಂತೆ ಒಮ್ಮೆ ಅವನಿಗೆ ಭಾಸವಾಗುತ್ತೆ ಬ್ರಹ್ಮಜ್ಞಾನವಾದಂತೆ ಭಾಗವಾಯಿತು ಅವನು ನಮ್ಮ ದೇಶದಲ್ಲ ಅವನು ವಿದೇಶಿಯನು ಫಾರಿನರ್ ಆದರೆ ಅವನಿಗೆ ಅಲ್ಲಿ ತನ್ನ ಅನುಭವವನ್ನು ಹೇಳಿಕೊಡುವಂತಹ ಮಾರ್ಗದರ್ಶನ ಪಡೆಯುವಂತಹ ಒಬ್ಬರು ಇಲ್ಲ ಎಂತಹ ಅನುಭವ ಅಂತ ಹೇಳಿದ್ರೆ ಅಲ್ಲಿ ಅವನಿರಲಿಲ್ಲ ಆ ಅನುಭವದಲ್ಲಿ ತಾನು ಶೂನ್ಯನಾಗಿದ್ದ ಆಗ ಎಷ್ಟು ಅವನಿಗೆ ಒಳಗಡೆ ಭಯವಾಯಿತು ಅಂತ ಹೇಳಿದ್ರೆ ಆ ಒಂದು ಅನುಭವದಿಂದ ಹೇಗಾದರೂ ಮಾಡಿ ಹೊರಗಡೆ ಬರಬೇಕು ಅಂತ ಹೇಳಿ ಅವನು ಹಾಕಿಡೋದು ಅದರಿಂದ ಹೊರಗಡೆ ಬಂದಿತ್ತು ಅದು ತಪ್ಪಿ ಹೋಗ್ಬೇಕು ನಂತರ ಈ ಒಂದು ಅನುಭವವನ್ನು ಅವನು ಇವ್ರ ಮುಂದೆ ಹೇಳ್ತಾ ಕೇಳ್ತಾನೆ ಇದು ನನಗೆ ಹೇಗೆ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ನನ್ನ ಅನುಭವ ನಿಜಾನ ಅಥವಾ ಸುಳ್ಳ ಅಂತ ಆಗ ಇವರೊಂದು ಮಾತು ಕೇಳ್ತಾರೆ ನಿನಗೆ ಆಗಲೇ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕಿದ್ರೆ ಆಗೋಗ್ಬಿಡ್ತಿತ್ತು ಆಗೋಗುತ್ತೆ ಕೆಲಸ ಯಾಕೆ ಅಂದರೆ ಅದು ಫ್ರಾಕ್ಷನ್ ಆಫ್ ಎ ಸೆಕೆಂಡು ಅದು ಈಗ ದೀಪ ಹಿಂಗೆ ಬಿಟ್ಟ ತಕ್ಷಣ ಚೂರ್ ಚೂರು ಚೂರ್ ಚೂರು ಚೂರು ಚೂರು ಕತ್ಲೆ ಆಗುತ್ತೋ ಒಂದೇ ಸಮಯ ಇದಾಗುತ್ತೋ ಬೆಳಕು ಬರುತ್ತೋ ಆ ಕತ್ಲೆ ನಿಧಾನಕ್ಕೆ ಹೋಗಿ ಬೆಳಕು ನಿಧಾನಕ್ಕೆ ಬರುತ್ತೋ ಅದು ಜಗ್ಗನೆ ಹತ್ಕೊಳ್ತ ಆ ರೀತಿಯ ಜ್ಞಾನ ಫ್ಲ್ಯಾಶ್ ಅಂತ ಹೇಳ್ತಾರೆ ಮಿಂಚು ಹೊಡೆದಂತೆ ಹಾಗೆ ಆದ್ರಿಂದ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಸರಿಯಾದ ದಾರಿಯಲ್ಲಿ ನಡೀತಾ ಇರುವ ಒಂದು ಸಂಶಯ ಬರುತ್ತೆ ನಾನು ಸರಿಯಾದ ದಾರಿಯಲ್ಲಿ ಇದೀನೋ ಅದು ಸಂಸ್ಕಾರ ವಚ ಆ ಸಂಶಯ ಅಂತ ಆಗ ಒಂದು ಬಲವಾದ ಕೃಪೆ ಇಲ್ಲ ಆ ಗುರುವಿನ ಕೃಪೆ ಆ ದಾರಿಯಲ್ಲಿ ಹೋದ್ರು ಅವನು ಖಚಿತವಾಗಿ ಹೇಳಬಲ್ಲ ಸರಿ ಮುನ್ನಡಿ ಅಂತ ಸರಿ ಅಂತ ಆಯ್ತಲ್ಲ ಹಾಗೆ ಆ ಅದೇನಂದ್ರೆ ಆ ಕೃಪೆ ಅಂತಕ್ಕಂಥದ್ದು ನಮ್ಗೆ ಅಭಾವ ಕಾಣಿಸ್ತಾ ಇರುತ್ತೆ ಆದ್ರೆ ಆ ಕೃಪೆಯನ್ನ ಉಪಯೋಗಿಸ್ಕೊಳ್ಳೋದು ನಮ್ಗೆ ಗೊತ್ತಾಗಲಿಲ್ಲ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತಮಾಷೆ ಏನು ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಇನ್ನೊಬ್ಬ ಈ ಇದ್ರ ಪ್ರಕಾರ ಪ್ರತಿಯೊಬ್ಬನಿಗೂ ಕೂಡ ತಾನು ದೇಹವನ್ನು ಬಿಡುವಾಗ ಸಾಯುವಾಗ ಅವನಿಗೆ ಆ ಬೆಳಕಿನ ದರ್ಶನವಾಗುತ್ತೆ ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ತೊಂಬತ್ತು ಒಂಬತ್ತು ಜನರು ಅದನ್ನು ಹೆದರ್ಕೊಂಡು ವಾಪಸ್ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆಂದರೆ ಅನ್ನು ಅದು ಯಾವಾಗಲೂ ಕೂಡ ನಾವು ಅಪರಿಚಿತ ಪ್ರದೇಶಕ್ಕೆ ಹೋಗಲಿಕ್ಕೆ ಹೆದರಿಕೆ ಪಡ್ತೇವೆ ಆದರೆ ಯಾವಾಗ ಒಬ್ಬ ತಯಾರಾಗಿರ್ತಾನೋ ಮನುಷ್ಯ ಆ ಸಾಯೋ ಸಮಯದಲ್ಲಿ ಪ್ರಯಾಣ ಕಾಲೆ ಅಂತ ಹೇಳ್ತಾನ ಶಾಸ್ತ್ರದಲ್ಲಿ ಪ್ರಯಾಣ ಕಾಲ ಅಂತ ಪ್ರಯಾಣ ಅಂದರೆ ಬರೀ ಇದು ಟೂರ್ ಹೋಗೋದಲ್ಲ ಇದು ಮಹಾ ಟೂರು ಪ್ರಯ ಅಂತಕಾಲೆ ಅಂತ ನಾವು ಇದು ಟೂರ್ ಇದ್ದಾನೆ ಬಂದಿರೋದು ಈಗ ಈಗ ಮದುವೆದ ಬಂದಿರೋ ಟೂರೇ ಎಲ್ಲಿಂದ ಬಂದಿದ್ರೆ ನಮ್ಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಯಾರು ಮಾತಾಪಿತೃಗಳು ಯಾರು ಗಂಡ ಹೆಂಡ್ತಿರೋ ಯಾರು ಬಂಧುಗಳೋ ಏನು ಗೊತ್ತಿದ ಗೊತ್ತಿದ್ಯಾ ಮುಂದೆ ಏನೋ ಅದು ಗೊತ್ತಿಲ್ಲ ಅದು ಕತ್ಲೆ ಇದು ಕತ್ಲೆ ಇಲ್ಲಿ ಮಾತ್ರ ಸ್ವಲ್ಪ ಬೆಳಕಿದೆ ಹೀಗಾಗಿ ಅಂತ ಒಂದು ಸಮಯದಲ್ಲೂ ಕೂಡ ಗುರುವಿನ ಶಿಕ್ಷಣ ಇದ್ದೇ ಇದ್ದಿದ್ರೆ ಶಿಕ್ಷಣ ಟ್ರೈನಿಂಗ್ ಇದ್ದಿದ್ರೆ ಹೇಗೆ ಫೇಸ್ ಮಾಡಬೇಕು ಆ ಟಿದ್ದನ್ನು ಅಂತ ಪಾರಾಗಲ್ಲ ಪಾರಾಗಲ ಆ ಚಾನ್ಸ್ ಸಿಗುತ್ತೆ ಆ ಚಾನ್ಸ್ ಅನ್ನೋದು ಕಡಿಮೆ ಆ ಚಾನ್ಸ್ ಅನ್ನೋದು ಕಡೆ ಆದ್ರಿಂದ ಆ ಕೃಪೆ ಅನ್ನೋದು ಪ್ರತಿಯೊಬ್ಬನಿಗೂ ಇದೆ ಅದು ಉಪಯೋಗಿಸ್ಕೊಳ್ಳೋದು ಬಿಡೋದು ಅವನ ಸಂಸ್ಕಾರಕ್ಕೆ ಹೊಂದ್ಕೊಂಡಿದೆ ಅವನೊಂದು ಸಂಸ್ಕಾರಕ್ಕೆ ಹೊಂದ್ಕೊಂಡಿದ್ದೆ ಹಾಗೆ ಈ ಮೂರು ಸಿಹಿ ಸುದ್ದಿಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಆಧ್ಯಾತ್ಮಿಕ ಜೀವನದಲ್ಲಿ ಇದು ಮೂರು ಅನಿವಾರ್ಯ ಒಂದು ಪ್ರತಿಯೊಬ್ಬನಿಗೂ ಭಗವಂತನ ದರ್ಶನ ಅಥವಾ ಆತ್ಮದರ್ಶನ ಆಗಲೇಬೇಕು ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಾತ್ಕಾರವನ್ನು ಆಗಲೇಬೇಕು ಯಾವಾಗ ಅಂತ ಕೇಳ್ಬೇಡಿ ಯಾವಾಗ ಅಂತ ಅದು ಯಾವಾಗ ಅನ್ನೋ ನಿಮ್ ಕೈಯಲ್ಲಿ ಆಗಲೇಬೇಕು ಅನ್ನೋದು ನಾನು ಹೇಳಿದ್ದೀನಿ ಅದ ಎರಡನ್ನು ಹೊಂದಿಸ್ಕೋಬೇಕಿ ಹೇಗೆ ಸಾಧನೆ ಮೂಲಕ ಎರಡನೆಯದಾಗಿ ಏನೋ ಕೃಪೆ ಅನ್ನೋದು ಎಲ್ಲರ ವಿಷಯದ್ದು ಕೆಲಸ ಮಾಡ್ತಾ ಇದೆಯನ್ನು ಕೆಳಗೆ ಮಾಡ್ತಾ ಇಲ್ಲ ಅಂತಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವೀಗ ನಿದ್ರೆಯಲ್ಲಿದ್ದೀರ ಇಲ್ಲ ಎತ್ತರವಾಗಿದ್ದೀಯ ಈ ಎತ್ತರ ಸಾಕಾಗುದಿಲ್ಲ ಈ ಎಚ್ಚರ ಸಾಕಾಗುವುದಿಲ್ಲ ಆ ಒಂದು ಕೃಪೆಯನ್ನು ಅರಿಯುವಂತಹ ಎತ್ತರ ಬೇಕು ಅದು ಆಧ್ಯಾತ್ಮಿಕ ಜೀವನದ ಎಚ್ಚರ ಅದೇನಂದ್ರೆ ಯೋಗ ನಿದ್ರೆ ಅಂತ ಹೇಳ್ತಾಳೆ ಯೋಗ ನಿದ್ರೆ ಯೋಗ ನಿದ್ರೆ ಅಂದರೆ ಪುನಃ ಅದು ಆಸನದ ಯೋಗ ನಿದ್ರೆ ಅಲ್ಲ ಆಸನದಲ್ಲಿ ಒಂದಿದೆ ಯೋಗ ನಿದ್ರೆ ಮಾಡಿಸ್ತಾರೆ ಅದನ್ನು ಆದರೂ ಹೆಚ್ಚು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನು ಹೊರಕೆ ಹೊರೀತಾ ಇರ್ತಾರೆ ಆ ಟೈಮಲ್ಲಿ ಶವಾಸನ ಮತ್ತು ಯೋಗ ನಿದ್ರೆ ಎರಡಿದೆ ಅದು ಆ ಟೈಮಲ್ಲಿ ನಾನು ನೋಡಿದ್ದೀನಿ ನಮ್ಮ ರಿಟ್ರೀಟಿಗೆ ಬರುವ ಪಾರ್ಟಿಸಿಪೆಂಟ್ಸ್ ಅಲ್ಲ ಪಾಪ ಅದು ಯಾಕೆ ಅಂದರೆ ಅದನ್ನು ಮಾಡಿಸೋದು ಕೊನೆ ಅಲ್ಲಿಯ ತನಕ ಅವರು ಜನ್ಮಾಪಿ ಮಾಡೇ ಇರೋದಿಲ್ಲ ಎಕ್ಸಸೈಸ್ ತುಂಬಾ ಸುಸ್ತಾಗಿರುತ್ತೆ ಆದರೆ ಅದೇ ಸಮಯದಲ್ಲಿ ಅವನು ದೂರಕ್ಕೆ ಮೂಚಿತವಾಗಿರಬೇಕು ಆಗಾದ್ರೆ ಸಂಪೂರ್ಣ ಫಲವನ್ನು ಪಡ್ಕೊಳ್ತಾನೆ ಶವಾಸನ ಮತ್ತು ಯೋಗನಿದ್ರೆಯ ಆಸನ ಅತ್ಯಂತ ಕಷ್ಟಕರವಾದಂಥ ಆಸನ ಬೇರೆ ಎಲ್ಲ ಆಸನಗಳು ಅತ್ಯಂತ ಸುಲಭವಾದಂಥ ಆಸನ ಎಷ್ಟೇ ಕಷ್ಟವಾಗಿಲ್ಲ ಅವನು ಮೈ ಭಗ್ಸಕ್ಕಾಗುದಿಲ್ಲ ಅಷ್ಟೇ ಆದ್ರೆ ಮೈ ಭಗ್ಸಲಿಕ್ಕೆ ಅಭ್ಯಾಸ ಆದರೆ ಅದು ಸುಲಭವಾಗಿ ಆದ್ರೆ ಇವು ಹಾಗಲ್ಲ ಇದ್ರಲ್ಲಿ ಶರೀರದ ಕೆಲಸಕ್ಕಿಂತ ಅದಲ್ಟಿನ ಮುಖ್ಯ ಪ್ರತಿಯೊಂದು ನಿಮ್ಮ ಅಂಗಾಂಗಗಳ ಪ್ರತಿಯೊಂದು ಏನೋ ಒಂದು ಚಲನವಲನ ಇದೆಯೋ ಪ್ರತಿಯೊಂದು ಅದೇನು ಅನುಭೂತಿ ಇದೆಯೋ ನೀವು ಅನುಭವಿಸ್ತಾರ ಆ ಯೋಗ ಅದು ಆ ಯೋಗ ನಿದ್ರೆ ಬೇರೆ ನಿಮ್ಮ ಅರಿವಿನಿಂದ ಬಂತಕ್ಕಂಥ ಅದಕ್ಕೆ ಹೇಳಿದ್ರೆ ಈ ವಿರುತ್ ಅಂತ ಅದನ್ನ ಒಬ್ರು ಹೇಳ್ತಾರೆ ಬಲ್ಲೋರು ಏನು ಅಂದ್ರೆ ನಮ್ಮ ಆಧ್ಯಾತ್ಮಿಕ ಶುರು ಆಗೋದು ಯಾವಾಗ ಅಂದ್ರೆ ಯಾವಾಗ ಇಲ್ಲಿಗೆ ಬರುತ್ತೋ ಆವಾಗ ಯಾವಾಗ ಇಲ್ಲಿಗೆ ಬರುತ್ತಂದ್ರೆ ಏನು ತಿಂದಿದ್ದಲ್ಲಿಗೆ ಬರೋದಾ ನಮ್ಮ ಆ ಶಕ್ತಿ ಏನಿದೆಯೋ ಕುಂಡಲಿನಿ ಶಕ್ತಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅಲ್ಲಿಯ ತನಕ ಏನಾಗುತ್ತೆ ಅಂದ್ರೆ ಜೀವಿ ಕೇವಲ ಆ ಮೂರು ಭೂಮಿಕೆಯಲ್ಲೇ ಓಡಾಡ್ತಾ ಇರುತ್ತೆ ಮೂಲಾಧಾರ ಮಣಿಪೂರ ಸ್ವಾದಿಷ್ಟ ಕೇವಲ ಪ್ರಾಥಮಿಕ ಕೆಲಸಗಳನ್ನೇ ಮಾಡ್ತಾಡ್ತಾರೆ ತಿನ್ನುವುದು ಇತ್ಯಾದಿಗಳು ಅದರಲ್ಲೇ ಇರುತ್ತೆ ಮನುಷ್ಯ ಮಜಾ ಮಾಡೋದು ಅದು ಯಾವಾಗ ಅದನ್ನು ಬಿಟ್ಟು ಮೇಲೆ ಕೇರುತ್ತೋ ಆಗ ಅವನಿಗೆ ಅಧ್ಯಾತ್ಮದಿಯೊಂದು ರುಚಿ ಹತ್ತುತ್ತೆ ಆ ರುಚಿ ಹತ್ತಿದಾಗ ಎಂಟರ್ ಅಂತ ಅರ್ಥ ಪ್ರೊಬೆಷನರ್ಶಿಪ್ ಸಿಕ್ಕಿದೆ ಈಗ ಅಂತ ಈಗ ಅದರೊಳಗೆ ಕಾಲು ಇಟ್ಟಿದ್ದಾನೆ ಅಂತ ಅರ್ಥ ಅದಕ್ಕೆ ಹಾರಾಡಬೇಕಾಗಿತ್ತು ಆ ಟೈಮಲ್ಲಿ ಅನುಭವಗಳು ಶುರುವಾಗುತ್ತೆ ಆದರೆ ಅನುಭವ ಶುರು ಆಗತ್ತೆ ಮಟ್ಟಿಗೆ ಅವನು ತಿದ್ದನಂತೂ ಅಲ್ಲ ಅನುಭವ ಯಾವಾಗ ಅವಸಾನ ಆವಾಗ ತಿಳ್ಕೊಳ್ಬೇಕು ಒಂದು ಸಿದ್ಧಿ ಉಂಟಾಗಿದೆ ಅಂತ ಅನುಭವ ಅನ್ನೋದು ಮಧ್ಯಂತರವಾದಂತಹ ಸ್ಥಿತಿ ಅದು ರೈಟ್ ಡೈರೆಕ್ಷನ್ ಹೋಗ್ತಾ ಇದ್ದೀರಾ ಅಂತ ಒಂದು ಇನ್ನೊಂದು ನೀವಿನ್ನೂ ಇದು ಅಂತ ಏನೋ ಪ್ರೊಬೆಷನರು ಅಂತ ಅಂತ ತಿಳ್ಕೊಳ್ಬೇಕು ಅದು ಅವಾಗ ಅವಾಗ ತಾಯಿ ಮಗು ತಾನು ಹೇಳಿದ್ದನ್ನು ಕೇಳುವಾಗ ಒಳ್ಳೆ ಜಾಣ ಮಗು ಅಂತ ಹೇಳಿ ಮಧ್ಯ ಮಧ್ಯೆ ಒಂದು ಪೆಪರ್ಮೆಂಟ್ ಕೊಟ್ಟ ಹಾಗೆ ಆ ದರ್ಶನ ಅಷ್ಟೆ ಅದಕ್ಕಿಂತ ಜಾಸ್ತಿ ಏನು ಅದಕ್ಕೇ ಹಾರೊಳಗೆ ಬೇಕಾಗಿಲ್ಲ ಇನ್ನೂ ಅಜ್ಞಾನವಿದೆಯ ಲೆಕ್ಕ ದರ್ಶನದ ಒಂದು ಸ್ಥಿತಿಯೂ ಕೂಡ ಅಜ್ಞಾನದ ಸ್ಥಿತಿಯೇ ಹೀಗೆ ಇದು ಮೂರು ಇದಂತೂ ಖಚಿತ ಗುರುವಿನ ಅನುಗ್ರಹ ಇದನ್ನೇ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಪರಮಹಂಸ ಯೋಗಾನಂದರ ಜೀವನದಲ್ಲಿ ನಮ್ಗೆ ಗೊತ್ತಾಗುತ್ತೆ ಹಿಮಾಲಯನ್ ಮಾಸ್ಟರ್ಸ್ ಅನ್ನುವಂತಹ ಪುಸ್ತಕದಲ್ಲಿ ಒಂದು ಕಡೆ ಏನಾಗುತ್ತೆ ಅಂದರೆ ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿರಬೇಕಾದ್ರೆ ಒಬ್ಬ ಆಕೆ ಬರ್ತಾಳೆ ನನಗೆ ನಿಮ್ಮ ಹತ್ರ ದೀಕ್ಷೆ ತಗೊಳ್ಬೇಕು ಅಂತ ತುಂಬಾ ಆಸೆ ಇದೆ ನಾನು ದೀಕ್ಷೆ ತೊಗೊಳ್ಬೇಕು ನಿಮ್ಮ ಹತ್ರ ಅಂತ ಆಗ ಅವ್ರು ಹೇಳ್ತಾರೆ ನಿನ್ನ ಗುರು ನಾನಲ್ಲ ಅವನು ಈಗ ಹುಟ್ಟಿದ್ದಾನೆ ಮುಂದೆ ಬರ್ತಾನೆ ನೀನು ಕಾಯಿ ಅದುಕೋದ್ರ ಮುಂದೆ ಆಕೆ ಯಾವಾಗ ತನ್ನ ಗುರುವಾದಂಥ ಪರಮಂಸ ಯುಗ ಮುಂದೆ ಈ ಥರ ಹೇಳ್ಕೊಟ್ಟೆ ನಾನು ಹಿಂದೆ ಸ್ವಾಮೀಜಿ ಬಂದಾಗ ಈ ಥರ ಆದರೆ ಆಗ ಅವ್ರು ಹೇಳಿದ್ದರು ಮುಂದೆ ನೀವು ಬರ್ತೀರ ಗುರುವಾಗಿ ನನ್ನ ಗುರುವಾಗಿ ಬರ್ತೀರಾ ಅಂತ ಹೇಳಿದ್ದೀನಿ ಅಂದರೆ ಅವರವರಿಗೆ ಅದದೇ ಆದಂತಹ ಒಂದು ಅದು ಇರುತ್ತಲ್ಲ ಆ ಒಂದು ಆ ತರಂಗಾಂತರ ಆಯಾ ತರಂಗದ ಗುರುಗಳೇ ಆಗಬೇಕಂಗೆ ಎಲ್ಲರೂ ಎಲ್ಲ ಗುರುಗಳು ಸಾಧ್ಯವಿಲ್ಲ ಅದಕ್ಕೂ ಒಂದೊಂದು ಬೇರೆ ಬೇರೆ ಇದೆ ಆಯಾ ಈ ಒಂದು ವಲಯಕ್ಕೆ ಸೇರಿದವರಿಗೆ ಇದೇ ಗುರುಗಳು ಆಯಾ ಒಂದು ಮಾರ್ಗದಿಂದ ಆ ಶಿಷ್ಯರನ್ನು ಅದೇ ಸಸ್ಯದಳಿಗೆ ಒಯ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗುರುವನ್ನು ನಿದ್ದೆ ಇದ್ದಾನೆ ಇದು ಹೇಳಿದ ಮೇಲೆ ಈಗ ಪುನಃ ದುಸ್ತಂಗ ಅಂದರೆ ಏನು ಎಷ್ಟು ಮುಖ್ಯ ದುಸ್ತಂಗಾಂತ ಏನು ಅಂದ್ರೆ ಇದು ಎಷ್ಟು ಮುಖ್ಯ ಇದನ್ನು ಮಹೋಪನಿಷತ್ ಅಲ್ಲಿ ಒಂದು ಕಡೆ ಹೇಳಿದ್ದಾರೆ ಮಹೋಪನಿಷತ್ ಅನ್ನುವಂಥ ಒಂದು ಉಪನಿಷತ್ತು ಆ ಮಹೋಪನಿಷತ್ನಲ್ಲಿ ಹೇಳಿದಂದ್ರೆ ಆದೌ ಶಮದ್ರಾಯ ಗುಣೈ ಶಿಷ್ಯ ವಿಶೋಧ ಪಶ್ಚಾತ್ ಸರ್ವಿದ ಬ್ರಹ್ಮಶುದ್ಧ ಬೋಧ ಅರ್ಧ ಪ್ರಬುದ್ಧ ಸರ್ವ ಬ್ರಹ್ಮೇತಿ ಯೋ ವದೆ ಮಹಾ ನರಕಜಾವೇಶು ಸತೇನ ವಿನಿಯೋಜಯೇ ವಿನಿಯೋಜಿತ ಅಂತ ಏನಪ್ಪಾ ಅಂತ ಹೇಳಿದ್ರೆ ಆದೌ ಮೊಟ್ಟ ಮೊದಲನೇದಾಗಿ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ಗುರು ಏನ್ ಮಾಡ್ಬೇಕು ಶಿಷ್ಯನಿಗೆ ಅಂದರೆ ಶಮಧಮ ಈ ಸಾಧನೆಗಳನ್ನು ಮಾಡಿಸಬೇಕು ಅವನ ಕೈಯಲ್ಲಿ ಈ ಶಮಧಮ ಸರಿಯಾಗಿ ಅವನಲ್ಲಿ ಮಾಡಿಸಿ ಅವನನ್ನು ಶುದ್ಧವಾಗಿ ಮಾಡಿದಾಗ ಶಿಷ್ಯನ್ ವಿಶೋಧ ಶಿಷ್ಯನ ಹೃದಯವನ್ನು ಚೆನ್ನಾಗಿ ಅವನು ಏನು ಮಾಡಬೇಕು ವಿಶೋಧಗೆ ಶುದ್ಧಿಗೊಳಿಸಬೇಕು ನಂತರ ಪಶ್ಚಾತ್ ನಂತರ ಸರ್ವಮಿದ್ ಬ್ರಹ್ಮ ಇದೆಲ್ಲವೂ ಬ್ರಹ್ಮ ಅಂಥೇಳಿ ಶುದ್ಧ ಸ್ವಂ ನೀನು ಶುದ್ಧ ನೀನು ಅಶುದ್ಧ ಅಲ್ಲ ನೀನು ಶುದ್ಧ ಸ್ವರೂಪ ಅಂತ ಬೋಧಿಸಬೇಕು ಆದರೆ ಅಜ್ಞ ಯಾರು ಇದು ಯಾವುದನ್ನೂ ಸುಮ್ನೆ ಬನ್ನಿ ಸ್ವಾಮಿ ನಿಮ್ಗೂ ಬನ್ನಿ ನಿಮ್ಗೂ ಉಪದೇಶ ಮಾಡ್ತೀವಿ ಬನ್ನಿ ನಿಮ್ಗೂ ಉಪದೇಶ ಮಾಡ್ತೀವಿ ಎಲ್ಲರಿಗೂ ಉಪದೇಶ ಮಾಡ್ತೀನಿ ಬನ್ನಿ ಅಂತ ಅರ್ಧ ಪ್ರಬುದ್ಧ ಯಾರು ಅರ್ಧ ಜಾಗೃತಿಯಾಗಿರ್ತೋ ಅವರಿಗೆ ಸರ್ವ ಬ್ರಹ್ಮೇತಿ ಯೋ ವದೇ ಎಲ್ಲವೂ ಬ್ರಹ್ಮ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬ್ರಹ್ಮ ಅಂತ ಯಾರ ಹೇಳ್ತಾರೋ ಮಹಾನರಕ ಜಾಲೇಶು ಸ್ವತೇನ ವಿನಿಯೋಜಿತ ಆ ಶಿಷ್ಯನನ್ನ ಅವನು ಮಹಾನರಕಕ್ಕೆ ತಳ್ಳಾನೆ ಅಂತ ಯಾಕೆ ಅಂದ್ರೆ ಆ ಶಿಷ್ಯ ಇನ್ನೊಂದೇನೋ ತಿಳ್ಕೊಳ್ತಾ ಓ ಎಲ್ಲವೂ ಬ್ರಹ್ಮ ತಾನೇ ಎಲ್ಲವೂ ಬ್ರಹ್ಮ ಏನಿದೆ ನಾನು ಮಾಡ್ತಾ ಇರೋದಲ್ಲ ಅದೇನೆ ಸಾಧನೆ ನಾನೇನು ಮಾಡ್ತಾ ಇದ್ದೀನೋ ಅದೆಲ್ಲ ಸಾಧನೆ ಉಲ್ಟ ಕೇಳ್ಕೊಂಡ ಉಲ್ಟಾ ಸಮಂಜಿಯ ರಾಮನ್ ಹಿಂದೆ ಉಲ್ಟ ಕೇಳ್ಕೊಂಡ್ಬಿಟ್ಟ ಆದ್ರೇನು ಮಾಡಬೇಕು ಪ್ರಬುದ್ಧ ಬುದ್ಧೇ ಹೇ ಯಾರಿಗೆ ಆ ಬುದ್ಧಿ ಅನ್ನೋದು ಜಾಗೃತವಾಗಿರುತ್ತೋ ಪ್ರಕ್ಷೀಣ ಭೋಗೇ ಸತ್ಯ ಯಾರಿಗೆ ಭೋಗವನ್ನು ಪಡಿಬೇಕು ಅನ್ನುವಂತಹ ಇಚ್ಛೆ ಕಡಿಮೆಯಾಗಿರ್ತದೋ ನಿರಾಶಿಸ ಯಾರಿಗೆ ಆಸೆ ಅಂತಕ್ಕಂಥದ್ದು ಕಡಿಮೆ ಆಗಿರ್ತದೋ ಇಲ್ಲುವಾಗಿರ್ತದೋ ನಾಸ್ತಿ ಅವಿದ್ಯಾಮಲಮಿತಿ ಅವರಿಗೆ ಅವಿದ್ಯಾ ಸಂಬಂಧವಾದಂತಹ ಮಲ ಅಥವಾ ಕಷ್ಮಲ ಹೃದಯದಲ್ಲಿ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಪ್ರಾಜ್ಞಸ್ತು ಪ್ರಾಜ್ಞನಾದಂತಹ ಗುರುವು ಉಪದಿಶೆ ಏನು ಮಾಡಬೇಕು ಉಪದೇಶವನ್ನು ಪಡಬೇಕು ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅದಕ್ಕಿಂತ ಮುಂಚೆ ಬ್ರಹ್ಮ ಪ್ರತಿಯೊಂದು ಬ್ರಹ್ಮ ಅಂತ ಹೇಳಿ ಉಪದೇಶ ಮಾಡಿದ್ರೆ ಬ್ರಹ್ಮನೇ ತಪ್ಪು ಮಾಡಿದೆ ಮೊಟ್ಟೆ ಮೊದಲನೇ ತಪ್ಪು ಮಾಡಿದ್ದೆ ಬ್ರಹ್ಮನ ಹೇಗೆ ಅಂತ ಹೇಳಿದ್ರೆ ಚಾಂದೋಗ ನಿಂತೋ ಗೃಹಕ್ಕೂ ಕೂಡ ಬರುತ್ತೆ ಇಬ್ರು ಬರ್ತಾರೆ ಇಂದ್ರ ಮತ್ತು ವಿರೋಜನ ಇಷ್ಟು ಬಂದಾಗ ಇಬ್ಬರಿಗೂ ಹೇಳ್ದ ನೀವು ಅದೇ ಆಗಿದ್ದೀರಿ ಅಂತ ಅದೇ ಬ್ರಹ್ಮವೇ ನೀನು ಅಂತ ಇಬ್ಬರು ಹೋದರು ಅದನ್ನು ನೋಡ್ಕೊಳ್ಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ಕೊಳದ ಹತ್ರ ಹೋದ ಕೊಳದ ಹತ್ರ ಹೋಗಿ ಅಲ್ಲಿ ಪಾಯ್ ಅಲ್ಲಿ ತಮ್ಮ ರಿಫ್ಲೆಕ್ಷನ್ ನೋಡ್ಕೊಳ್ತಾರೆ ತೋರ್ತಾರೆ ವಿರೋಚನಾ ಆಹಾ ಏನು ಕಿರೀಟ ಎಲ್ಲ ಆಭರಣಗಳಿಂದ ಸುಷ್ಟು ದೃಷ್ಟವಾದಂತಹ ಶರೀರವನ್ನು ನೋಡಿ ಆಹಾ ಇದೇ ಬ್ರಹ್ಮ ಅಂತ ಕೇಳಿ ಅವನು ಏನು ಮಾಡಿಕೊಂಡ ತೃಪ್ತನಾಗಿ ಆ ಒಂದು ಉಪದೇಶದ ತೃಪ್ತನಾಗಿ ಆ ಉಪದೇಶವನ್ನು ಪರೀಕ್ಷೆಗೆ ಒಳಪಡಿಸದೆ ಹೋಗಿ ತನ್ನ ಯಾರ್ಯಾರು ಸಂಗಾತಿಗಳಿದ್ದಾರೋ ಬಳಗ ಅವರೆಲ್ಲರಿಗೂ ಇದನ್ನು ಉಪದೇಶ ಮಾಡಿದ ನೀವು ನಿಮ್ಮ ಶರೀರ ಎಲ್ಲವೂ ಬ್ರಹ್ಮ ಹೋಗಿ ಮಜಾ ಮಾಡಿ ನೀವೇನು ಮಾಡ್ತೀರೋ ಎಲ್ಲ ಬ್ರಹ್ಮಜ್ಞಾನ ಇದು ಬ್ರಹ್ಮಜ್ಞಾನ ಇದು ಬ್ರಹ್ಮಜ್ಞಾನ ಹೌದು ಇಂದ್ರ ಅವನಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅವನು ಓ ಒಳಿದ್ಯಾ ಅವನೇನು ಮಾಡ್ತಾನೆ ಇದು ಹೇಗೆ ಸಾಧ್ಯ ಇದು ಶರೀರ ಯಾಕಂದರೆ ಅವನಿಗೆ ಸ್ವಲ್ಪ ಜಾಗೃತಿ ಆಗಿತ್ತು ಒಳಗೆ ಇದು ಶರೀರ ಈ ಶರೀರ ಯಾವತ್ತಾದ್ರೂ ಒಂದು ಅದು ಮೃತವಾಗಲೇಬೇಕು ಅಥವಾ ಇಲ್ಲಿಂದ ಅದೃಶ್ಯವಾಗಬೇಕು ಯಾಕಂದರೆ ಅವನು ದೇವಯೋನಿ ಅಲ್ವಾ ಅಲ್ಲಿ ಸಾಯುವುದಿಲ್ಲ ಅಮರರು ಒಂದಾನೊಂದು ದಿವಸ ಅಲ್ಲಿಂದ ಮಾಯ ಇದ್ದಕ್ಕಿದ್ದ ಇಲ್ಲವಾದ್ಬಿಡ್ತೇನಲ್ಲ ಹಾಗಿದ ಇದಲ್ಲ ಅಂತ ವಾಪಸ್ ಬಂದ ಬ್ರಹ್ಮನಾದ ಬ್ರಹ್ಮ ನೋಡ್ತಾನೆ ಒಬ್ಬ ಆ್ಯಬ್ಸೆಂಟ್ ಇನ್ನೊಬ್ಬ ಮಾತು ಇದ್ದಾನೆ ಪುನಃ ಅವನಿಗೆ ಹೇಳ್ತಾನೆ ಮನಸ್ಸು ಬ್ರಹ್ಮ ಅವನು ಹೋಗಿ ತಿರ್ಗಾ ಚಿಂತನೆ ಮಾಡಿ ಮನಸ್ಸು ಹೇಗಾಗತ್ತೆ ಒಂದು ಕಡೆ ಹೀಗನ್ನತ್ತೆ ಇನ್ನೊಂದು ಕಡೆ ಹಾಗನ್ನತ್ತೆ ಕೋತಿ ತರ ಹಾರಾಡ್ತಾ ಇರುತ್ತೆ ಮನಸ್ಸು ಹೇಗೆ ಬ್ರಹ್ಮ ಸರಿ ಪಾಪಕ್ಕೆ ಹೋದ ಚಿಂತನೆ ಮಾಡ್ಕೊಂಡು ಇದೆಲ್ಲ ಅನ್ಸುತ್ತೆ ಅಂತ ಹೌದು ಬುದ್ಧಿ ಅಂತ ಹೇಳಿ ಮುಂದೆ ಪ್ರಾಣ ಹೀಗೆ ಮಾಡ್ತಾ ಮಾಡ್ತಾ ಕೊನೆಯೇ ಅವನಿಗೆ ಅವನು ಹೇಳಬೇಕಾಗಿರಲಿಲ್ಲ ಅವನು ಇನ್ನೇನು ಉಳಿದಿತ್ತು ಅದೇ ತತ್ವಮತಿಯ ಅದು ಕ್ರಮಬದ್ಧವಾದಂತಹ ಸ್ಟೆಪ್ ಬೈ ಸ್ಟೆಪ್ ಟೀಚಿಂಗ್ ಅವನಿಗೆ ಸಿಗ್ತು ಇವನಿಗೆ ಅರ್ಜೆಂಟ್ ಆಯಿತು ಹೋಗಿ ಮೊದಲು ಏನ್ ಮಾಡಬೇಕು ಉಪದೇಶ ಮಾಡಬೇಕು ಹಾಗೇನೆ ನಾವು ಲೋಕದಲ್ಲಿ ನಾವು ವಿದ್ಯೆಯನ್ನು ಪಡಿತೀವಲ್ಲ ಹೀಗೆ ಅರ್ಧಂಬರ್ಧ ವಿದ್ಯೆ ಅವನಿನ್ನೂ ಆ ವಿಷಯದ ಬಗ್ಗೆ ಪೂರ್ತಿ ತಿಳಿದಿಲ್ಲ ನಾಲ್ಕು ಪುಸ್ತಕ ಪಬ್ಲಿಷ್ ಆಗಿಬಿಟ್ಟು ಆ ವಿಷಯದ ಮುಂದೆ ನಾಲ್ಕು ಪುಸ್ತಕ ಪಬ್ಲಿಶ್ ಆಗ ತೆ ಕೂಡ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ವಾಪಸ್ ಕೇಳ್ದಾಗ ಅವನು ಬಹುಶಃ ಇದ್ರ ತರ ಹೇಳ್ಬೇಕಾಗುತ್ತೆ ನಮ್ಮ ಡ್ರೈವರ್ ಹೇಳ್ತಾರೆ ಸರ್ ನಮಗ್ ಗೊತ್ತಿಲ್ಲ ಅದ ಹೇಳ್ದಲ್ಲ ಒಬ್ಬ ಅಹ್ಸ್ಟೇನು ಒಂದ್ಸತಿ ಹೇಳಿದ್ನಂತ ನಮ್ಮ ಡ್ರೈವರ್ ಜೊತೆಗೆ ಹೋಗಿದ್ದಂತದ ಅವನು ಒಂದಿದಕ್ಕೆ ಸೊ ಡ್ರೈವರ್ ಹೇಳ್ದಂತ ಇವತ್ತು ನೀನು ಅಟೆಂಡ್ ಮಾಡು ಹೀಗೆ ಅವನು ಯಾಕಂದ್ರೆ ಇವನು ಅಷ್ಟೇ ಪ್ರತಿಭಾಶಾಲಿ ಆಗಿದ್ದ ಯಾರು ಅವನು ಅಂಶ್ಟೇನು ಡ್ರೈವರ್ ಕೂಡ ಎಲ್ಲ ಇವನ ಏನ್ ಕೀತೀ ಎಲ್ಲ ಓದ್ಬಿಟ್ಟಿದ್ದ ಆದ್ರೆ ಪ್ರಶ್ನೆ ಪ್ರಶ್ನೆ ಕೇಳಿದಾಗ ಮಾತ್ರ ಇನ್ನೂ ಗೊತ್ತೆ ಯಾಕಂದ್ರೆ ಅವನಿಗೆ ಏನು ಇಲ್ಲೇನು ತೀಸಿದ್ ಊರು ಹೊಡೆದಿದೆ ಅಷ್ಟ ಮಾತ್ರ ಗೊತ್ತು ಅವನಿಗೆ ಆದ್ರೆ ಅವನ್ ಹೇಗೆ ಬಚಾವಾಗ ಅಂದ್ರೆ ಸಮಯ ಸ್ವಲ್ಪ ಅವನಿಗೆ ಅಷ್ಟು ಇದು ರಿಸೋರ್ಸ್ಫುಲ್ನೆಸ್ ಇತ್ತು ಹೀಗಾಗಿ ಬಚಾವಾಗ ಎಲ್ಲ ವೆರಿ ಗುಡ್ ಸ್ಪೀಚ್ ಗುಟ್ ಮೇಲೆ ಎಲ್ಲ ಚಪ್ಪಾಲೆಲ್ಲ ತಟ್ಟದ ಮೇದೆ ಸರಿ ಅಂತೇಳಿ ಪ್ರಶ್ನೋತ್ತರ ಕಾರ್ಯಕ್ರಮ ಇದ್ದಾಗ ಅಲ್ಲೇ ಬಂಡವಾಳ ಗೊತ್ತಾಗುತ್ತೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಯಾವಾಗಲೂ ಬಂಡವಾಳ ಗೊತ್ತಾಗುತ್ತೆ ಪ್ರಶ್ನೆ ಹಾಕಿದಾಗ ಏನು ಮಾಡೋದು ತಲೆ ಕರೆಯುವಂತಹ ಸಂದರ್ಭ ಆಯ್ತು ಆಗ ಇದೆಲ್ಲ ಏನು ಮಹಾ ನಮ್ಮ ಡ್ರೈವರ್ ಪಕ್ಕದಲ್ಲೇ ಇದ್ದಾರೆ ಅವರು ಅವರು ನಿಮಗೆ ಉತ್ತರ ಹೇಳ್ತಾರೆ ನಾನು ಇದಕ್ಕೆ ಈ ಪ್ರಶ್ನೆ ಯೋಗ್ಯನೂ ಅಂತ ಹಾಗೆ ಹಾಗೆ ಹೇಳ್ಬೇಕಾಗುತ್ತೆ ಅಂತ ಅಂತ ಒಂದು ವಿದ್ಯೆಯನ್ನು ಸಂಪಾದ ಅದಲ್ಲ ಹೀಗಾಗಿ ಸೊ ಏನು ಮುಖ್ಯ ಅಂತ ಹೇಳಿದ್ರೆ ಅದು ಏನು ಮೊಟ್ಟ ಯಾವುದು ಸತ್ಯ ಯಾವುದು ಅಸತ್ಯ ಅದನ್ನು ತಿಳಿಸ್ಕೊಡ್ಬೇಕು ಶಿಷ್ಯನಿಗೆ ಗುರುವಾರ ಸೊ ಈ ದುರ್ಜನರ ಸಂಘದ ಬಗ್ಗೆ ಕುರಂದರದಾಸ್ ತುಂಬಾ ಚೆನ್ನಾಗಿ ಒಂದು ಇದನ್ನು ಬರೆದಿದ್ದಾರೆ ಪದ್ಯವನ್ನು ದುರ್ಜನರ ಮನೆಯೊಳಿ ಹಾಲ ಸವಿಗಿಂತ ಸಜ್ಜನರ ಮಳೆ ಮನೆಯೊಳಿ ಹ ನೀರು ಲೇನು ಅರ್ಥ ಆಗುತ್ತಲ್ಲ ಅಲ್ವಾ ಅವರು ಹಾಲು ಕೊಟ್ಟರು ಬೇಡಪ್ಪ ಅದು ಹಾಲ ಹಾಲ ಯಾಕೆ ಪ್ರತಿಯೊಬ್ಬ ಅದು ಸೈನ್ಸ್ ಅದು ಅಂದ್ರೆ ಈ ಸೈನ್ಸಿ ಸೇರಿಲ್ಲ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ಹಾಗೂ ಅವನ ಪದಾರ್ಥಕ್ಕೆ ಸಂಬಂಧವಿದೆ ಅವನು ಹೇಗೆ ಅದನ್ನ ಅರ್ಜನೆ ಮಾಡ್ತಾನೆ ಅಂತ ಅಂದ್ರೆ ಹೇಗೆ ಸಂಪಾದನೆ ಮಾಡ್ತಾನೆ ಅಂತ ಅವನ ದೇವರ ಮೇಲೆ ಸಂಪಾದನೆ ಮಾಡ್ತಾನೆ ಅವನ ಎಲ್ಲ ಗುಣವೂ ಆ ವಸ್ತುವಿನಲ್ಲಿರ್ತಾನೆ ಅವನು ಗೊತ್ತಿದೆಯೋ ಇಲ್ಲವೋ ಇರ್ತದೆ ಸೊ ನೀನು ಹಾಲು ಕೊಟ್ಟರು ನನಗೆ ಹಾಲ ಹಾಲವಾಗಿ ಪರಿಣಮಿಸಿ ಇತ್ತು ಆದ್ರಿಂದ ದಯವಿಟ್ಟು ಬೇಡ ಆದ್ರಿಂದ ನಾನು ಹೋಗ್ತೇನೆ ಸಜ್ಜನರ ಮನೆಯ ನೀರೇ ಲೇರು ದುರ್ಜನರ ಸಂಘದೆಡೆ ಕೂಡಿ ಊಟಕ್ಕಿಂತ ಅವ್ರ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡುವುದಕ್ಕಿಂತ ಸಜ್ಜನರ ಕೂಡೆ ಕಾದಾಡುವುದೇ ಲೇ ಹೋಗಿ ಒಂದಿಷ್ಟು ಪಡ್ಕೊಂಡು ಅವ್ರ ಮುಂದೆ ಅದೇನೋ ಹೇಳ್ತಾರೆ ಹಿಂದಿಯಲ್ಲಿದೆ ಸರಿಯಾಗಿ ಗೊತ್ತಿದೆ ಜಬ್ ಗದೆ ಮಿರೆ ತೋ ಪಡೆ ಲಾತ್ ಎರಡು ಕತ್ತೆಗಳು ಜೊತೆಯಾದಾಗ ಒಗಳೇ ಬೀಳುತ್ತಂತ ಆದರೆ ಎರಡು ಸಂತರು ಯಾವಾಗ ಜೊತೆ ಬಿಡ್ತಾರೋ ಆಗ ಅದು ಮಧುರವಾದಂತಹ ಒಂದು ಅಲ್ಲಿ ವಿಚಾರ ಏರ್ಪಡುತ್ತೆ ಅಂತ ಹೇಳ್ತಾರೆ ಸಾಧುಗಳು ಯಾವಾಗ ಸಂತರು ಒಟ್ಟಿಗಿರ್ತಾರೋ ಆವಾಗ ಅಲ್ಲಿ ವೈಮನ್ಯಸ್ಸು ಇರಲಿಲ್ಲ ಹಾಗೆಯೇ ಸಜ್ಜನರ ಕೂಡೆ ಕಾದಾಡುವುದೇ ಲೇಸು ಇರಬೇಕು ಹರಿದಾಸ ಸಂಘ ಇರಬೇಕು ಪರಮ ಜ್ಞಾನಿಗಳ ದಯ ಸಂಪಾದಿಸಬೇಕು ದುಷ್ಟ ಸಂಗವ ಬಿಟ್ಟು ಶಿಷ್ಟ ಮಾರ್ಗವ ಪಿಡಿದು ಎಷ್ಟು ಕಷ್ಟ ಬಂದರೂ ವಿಷ್ಣು ಭಜಕರ ಸಂಗ ಇರಬೇಕು ಹರಿದಾಸ ಸಂಗ ಇರಬೇಕು ಇರಬೇಕು ಇಲ್ಲದಿರಬೇಕು ಇರಬೇಕು ಇಲ್ಲದೆ ಇರಬೇಕು ಸಂಸಾರದಲ್ಲಿ ಹೇಗಿರಬೇಕು ಅಂತ ನೋಡಿಯಾ ಚಮತ್ಕಾರ ನೋಡಿ ಚಮತ್ಕಾರ ಹರಿದಾಸರು ಸಂಸಾರದೊಳಗೆ ಇರಬೇಕು ಇಲ್ಲದಿರಬೇಕು ದುಷ್ಟರ ಕಂಡರೆ ದೂರವಿರಬೇಕು ಶಿಷ್ಟರ ಕಂಡರೆ ಕೈ ಮುಗಿಯಬೇಕು ಹಾಗೆ ಇನ್ನೊಂದು ಕಡೆ ನಾವು ಹಾಡುವಂತಹ ಭಜನೆಯನ್ನು ಸಾಮಾನ್ಯವಾಗಿ ಆಶ್ರಮಗಳಲ್ಲಿ ಹಾಡ್ತಾರೆ ಎನಗು ಆಣೆ ರಂಗ ನಿನಗುವಾಣೇ ನಿನಗೂ ಇಬ್ಬರಿಗೂ ನಿನ ಭಕ್ತರಾಣೆ ಕಾಕು ಮನುಜರ ಸಂಘವ ಮಾಡಿದರೆ ನನಗೆ ಆಣೆ ಕಾಕು ಮನುಜರು ಕಾಕು ಮನುಜರ ಸಂಘ ಮಾಡಿದರೆ ನನಗೆ ಆಣೆ ನನ್ನ ಮೇಲಿದೆ ಅದು ನಾನು ಮಾಡಬೇಕು ಆದರೆ ಈಗಾಗಲೇ ಮಾಡಿದ್ದೀನಲ್ಲ ಊರು ಜನ ಸಂಸ್ಕಾರದಿಂದ ಬಂದಿದೆ ಬಿಡ್ತಾ ಇಲ್ಲ ಈಗಾಗಲೇ ಮಾಡಿ ಅಂಟ್ಕೊಂಡ್ಬಿಟ್ಟಿದ್ರು ಹೋಗ್ತಾ ಇಲ್ಲ ಅವರು ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ ಲೌಕಿಕ ಇದೆ ಸಂಸಾರ ಅದು ಬಿಡಿಸ್ದೇ ಹೋದ್ರೆ ಸಂಸ್ಕಾರ ನಿನ ಮೇಲೆ ಅದು ನಿನ ಮೇಲಿದೆ ಯಾಕಂದ್ರೆ ನಾನು ಹೋಗ್ತಾ ಇಲ್ಲ ಹೋಗ್ತಾನೆ ಇಲ್ಲ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಶಿಷ್ಟರ ಸಂಘವ ಮಾಡದಿದ್ದರೆ ನನಗೆ ಆಣೆ ಶಿಷ್ಟರ ಸಂಘ ತತ್ಸಂಗ ಅದ್ ನಾನು ಮಾಡೋದು ಪ್ರಯತ್ನ ಪಟ್ಟು ಮಾಡುವಂತಹ ಸಾಮರ್ಥ್ಯ ನನಗಿದೆ ಆದ್ರೆ ಈಗಾಗಲೇ ಅಂಟಿಕೊಂಡು ಬಂದಿದೆಯಲ್ಲ ಏನದು ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ ದುಷ್ಟರ ಸಂಘ ಅವರು ಬಿಡೋದಿಲ್ಲ ಒಮ್ಮೆ ಮಾಡುದು ಸಾಕು ಸಾಯೋ ತನಕ ನಿಮ್ಮ ಹಿಂದೆ ಬರ್ತಾರ ಏನ್ ಸ್ವಾಮಿ ಮೊದಲನೇ ಅಡಿಕ್ಷನ್ ಕೊಟ್ಟಾಗ ನಮ್ಮನ್ನು ಹಿಡ್ಕೊಂಡ್ರಿ ಈಗ ಯಾಕೆ ಬಿಡ್ತೀರಾ ತಾಯೋ ತನಕ ಹಿಡ್ಕೊಳ್ಳಿ ಬನ್ನಿ ಆದರೆ ಬಿಡುವುದಿಲ್ಲ ಅವ್ರು ಬಿಡಬೇಕಾದ್ರೆ ನಿನ್ನ ಹೆಲ್ಪ್ ಬೇಕು ನಿನ್ನ ಹೆಲ್ಪ್ ಬೇಕು ಹಾಗೆಯೇ ದುಷ್ಟರ ಸಂಗವ ಬಿಡುವುದೇ ಸ್ನಾನ ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ ಬೇರೆ ಸ್ನಾನ ಅಲ್ಲ ಇನ್ನು ಎಷ್ಟು ಸೋ ಸಾಬೂನು ಹಾಕ್ಕೊಂಡ್ರು ಒಂದೇ ಏನು ಮಾಡಿದ್ರೂ ಒಂದೇ ಆ ಕೊಳೆ ಹೋಗುವುದಿಲ್ಲ ಕಂಪ್ನಿಗೆ ಲಾಭ ಆಗುತ್ತೆ ಹೊರತು ನಿಮ್ ಕೊಲೆ ಹೋಗ್ಬೇಕಾದ್ರೆ ಕೊಳೆ ಹೋಗ್ಬೇಕಾದ್ರೆ ಏನಾಗಬೇಕು ಚಿಷ್ಟರ ಸಂಗವ ಮಾಡುವುದು ಹಾಗೆಯೇ ಇನ್ನೊಂದು ಕಡೆ ಹೇಳ್ತಾರೆ ಮನಸ್ಸು ಮಾತು ಕೃತಿ ಈ ಮೂರರಲ್ಲೂ ಕೂಡ ಸತ್ಸಂಗ ಮಾಡಬೇಕು ದುಸ್ಸಂಗವನ್ನು ಬಿಡಬೇಕು ಹೇಗೆ ಮನಸ್ಸಿಂದ ದುಸ್ಸಂಗ ಬಿಡುವುದು ಹೇಗೆ ಕೆಟ್ಟ ಆಲೋಚನೆಗಳು ಬಂದಾಗ ಒಳ್ಳೆ ಆಲೋಚನೆಗಳಿಗೆ ತಿರುಗಿಸುವುದು ಮಾತು ಕೋಪ ಬಂದಾಗ ಮಾತನಾಡದೆ ಇರುವುದು ಕೋಪ ಬಂದಾಗ ಮಾತನಾಡದೆ ಇರುವುದು ಹಾಗೆಯೇ ಕೆಟ್ಟ ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ಮೌನವನ್ನು ಆಚರಿಸುವುದು ಒಳ್ಳೆ ಮಾತನಾಡುವಂಥ ಒಂದು ಸ್ವಭಾವ ಇಲ್ಲ ಅಂದ್ರೂ ಪರವಾಗಿಲ್ಲ ಮಾತಾಡಬೇಡ ಅಷ್ಟೇ ಮಾತನಾಡುವುದು ಬೇಡ ಹಾಗೆ ಕೃತಿ ಕೃತಿಯಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟೆ ಸತ್ಸಂಗ ಸತ್ ಒಳ್ಳೆಯದಕ್ಕೆ ಮಾಡ್ತಾ ಹೋಗ್ತಾರೆ ಇಷ್ಟಾದ ಮೇಲೆ ಹಿಂದಿನ ತರಗತಿಯಲ್ಲಿ ಸಮರ್ಥ ರಾಮದಾಸರು ತಮ್ಮ ದಾಸಬೋಧದಲ್ಲಿ ಹೇಗೆ ವಿಚಾರ ಮಾಡಬೇಕು ದುಷ್ಟ ಸಂಘವನ್ನು ತಿಳಿಸಬೇಕು ಶಿಷ್ಟ ಸಂಘವನ್ನು ಮಾಡಬೇಕು ಅನ್ನೋದು ಹೇಗೆ ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ತರಗತಿ ಅಂದರೆ ಅದು ಹದಿನೈದಕ್ಕಿರುವುದಿಲ್ಲ ಇಪ್ಪತ್ತೆರಡಕ್ಕಿರುತ್ತೆ ಹದಿನೈದನೇ ತಾರೀಕು ಇರುವುದಿಲ್ಲ ಇಪ್ಪತ್ತೆರಡಕ್ಕಿರುತ್ತೆ ಇಪ್ಪತ್ತೆರಡನೇ ತಾರೀಕು ನೋಡೋಣ ತರಗತಿಯನ್ನ ಮುಗಿಸ್ತೇನೆ ನಂತರ ಒಂದು ಸೂಚನೆ ಇದೆ ಓರ್ಣಮದೂರ್ಣಮೂರ್ಣಹಾತ್ಪೂರ್ಣಮು ದೇ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓ ತತ್ ಶ್ರೀಕೃಷ್ಣರ್ಪಣಮಸ್ತು ಇಗ ನಮ್ಮ ಹಿಂಸೆಯ ಲೈಬ್ರರಿಯಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ನಾವೊಂದು ಯೋಜನೆ ನಡೀತಾ ಇದೆ